ಪ್ರಣಮ್ಯಾಸಗುಣಾ ವಿದ್ಯಾಧೀಶಸ ಮಾಂ ನಿರಾಶ ಗತಕ್ಲೇಶ ಕುಶಂ ಹರೇ ನಿಶ ಲಕ್ಷ್ಮೀಕರತಲಾ ಭೋಜಲಾಳನೀಯ ಪದಾಂಜಂ ಪ್ರಣಮಿ ಹಯಗ್ರೀವಂ ದೇವ್ರವರ್ಶನ ನಾರಾಯಣ ಪರಿಪೂರ್ಣಗುಣಾ विश्वो विश्वदयस्थिलो नियति प्रदानदुसुख्यधुख सत्कारणाय वितताय नमो नमस्ते नारायण सुरगुरुं जगदेकनाथ भक्त प्रिम सकलोक नमस्कृत्यवर्जितज विभुमामीशंदे भवगमरा सुर सिद्धवंद्यम ನರಂಚೈವ ನರೋತ್ತಮ ಸರಸ್ವತೀ ವ್ಯಾಸ ತತೋ ಜಯ ಮುದೀರಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಾಕ್ಷಾತ್ತಾಗಿ ಆಚಾರ್ಯರೇನೇ ಅವಶ್ಯವಾಗಿ ತಿಳಿಯಬೇಕಾದಂತಹ ಪ್ರಮೇಯಗಳು ಯಾವುದು ಉಂಟು ಅನ್ನೋದನ್ನು ನಿರೂಪಣೆ ಮಾಡಿಕೊಡ್ತಾ ವೇದಗಳನ್ನು ಅನೇಕ ಪುರಾಣಾದಿಗಳನ್ನು ಕೂಡ ಉಲ್ಲೇಖ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಲಿಕ್ಕೆ ಸಮಗ್ರ ಶಾಸ್ತ್ರಗಳು ಹೊರಟಿದ್ದಾವೆ ಅಷ್ಟೇ ಅಲ್ಲ ಭಗವಂತನ ಸರ್ವೋತ್ಕೃಷ್ಟತ್ವಕ್ಕೆ ಉಪೋದ್ಬಲಕವಾದಂತಹ ಪಂಚಭೇದಗಳನ್ನು ಅದಾದ ಮೇಲಿರುವಂತಹ ತಾರತಮ್ಯವನ್ನು ಅಂತೆಯೇ ಅದರ ಜೊತೆಯಲ್ಲಿ ನಿರೂಪಿತವಾಗುವಂತಹ ಇನ್ನೆಲ್ಲ ಪ್ರಮಾಣಗಳನ್ನು ತೋರಿಸಿಕೊಡ್ತಾರೆ ವರ್ಣನೆ ಮಾಡಿತಾ ವಿಷ್ಣುರಹಿತ ಮೋಕ್ಷ ವಾಯುಶ್ಚ ತದನು ಮೋಕ್ಷೋ ಜ್ಞಾನ ಕ್ರಮಶಃ ಮುತ್ಯುಗೋ ಭೋಗ ಇದೆಲ್ಲ ಸೂತ್ರಗಳಲ್ಲೂ ನಿರ್ಣಿತವಾದು ಅಂತ ಮುಂಜಸ್ವ ಸೂತ್ರ ನಿರ್ಣಯತ್ನೇನ ತತ್ಪ್ರೀತ್ಯ ಚ ಮೋಕ್ಷ ಪ್ರಾಪ್ಯಸ್ತ ನಾನೇವರೆಲ್ಲ ಭಗವತತ್ವಜ್ಞಾನ ಆದರೆ ಮೋಕ್ಷ ಇದೆ ಅಂತ ನಿರೂಪಣೆ ಮಾಡುತ್ತಾರೆ ಅದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಕೂಡ ಜ್ಞಾನ ಬಂದರೆ ಮೋಕ್ಷ ಇದೆ ಸಾಮಾನ್ಯ ಮಾಡುತ್ತಾರೆ ಆದರೆ ಅಷ್ಟೇ ಸಾಲದು ಭಗವತ್ ತತ್ವ ಬಂದರೆ ಸ್ವಿಚ್ ಹಾಕಿದರೆ ಲೈಟ್ ಹತ್ತಿಕೊಂಡು ಹಾಗೆ ಅದು ಯಾಂತ್ರಿಕ ಕ್ರಿಯೆ ಆ ಕ್ರಮದಲ್ಲಿ ಬೇಕಾಷ್ಟು ತಿರುವಳಿಕೆ ಇತ್ತು ಹಿರಣ್ಯಕಶಿಪು ಪ್ರವೃತ್ತಿಗಳಿಗೆ ಬೇಕಬೇಕಾದ ತಿರುವಳಿಕೆ ಇತ್ತು ಅದರಲ್ಲೂ ವೃಷಭಾಸುರ ಅಂತ ದೊಡ್ಡ ಅಸುರ ನಾವು ಶುಭಾಚಲೋಪಾಖ್ಯಾನದಲ್ಲೂ ಅದನ್ನು ಕೇಳಿದ್ದೇವೆ ಅದೊಡ್ಡ ದೈತ್ಯ ಆ ಕಾಲದಲ್ಲಿ ಬೇಕಾಷ್ಟು ಭಗವಂತ ಎದುರಿಗೆ ಬಂದಾಗ ಸ್ತೋತ್ರ ಮಾಡಿತಾನೆ ಆದರೆ ವಸ್ತುಸ್ಥಿತಿ ಭಗವಂತನನ್ನು ಕೊಂದು ಆ ಸ್ಥಾನಕ್ಕೆ ನಾ ಬರ್ತೇನೆ ಅಂತ ನಮ್ಮ ದುರಾಸೆ ಇತ್ತವು ಆದರೆ ನಿನ್ನ ದಶಾವತಾರದ ವೈಭವನ ಕೇಳಿದ್ದೇನೆ ಅಂತ ಬೇಕಾಷ್ಟು ಸ್ತೋತ್ರ ಮಾಡಿದ್ದಾನೆ ಸ್ತೋತ್ರ ಮಾಡಿದ ಮಾತ್ರಕ್ಕೆ ಅವನಿಗೆ ಆ ತತ್ವಜ್ಞಾನ ಇದೆ ಎಂದು ಮಾತ್ರಕ್ಕೆ ಅವನು ಮೋಕ್ಷ ಏನಾಗಲ್ಲ ದುರ್ಯೋಧನಾದಿಗಳಿಗೆ ಕೃಷ್ಣನ ಬಗ್ಗೆ ಪರಿಚಯ ಇತ್ತು ಇದ್ದ ಮಾತ್ರಕ್ಕೆ ಅವರಿಗೆಲ್ಲ ಮೋಕ್ಷ ಆಗುತ್ತೆ ಆದರೆ ಅದನ್ನ ಯಾತಕ್ಕೆ ಪರ್ಯವಸಾನ ಮಾಡಿದರು ಅವರೆಲ್ಲ ದ್ವೇಷಕ್ಕೆ ಅದನ್ನು ಪರ್ಯವಸಾನ ಮಾಡಿದರು ಅದರಿಂದ ತತ್ವಜ್ಞಾನ ಅದು ಭಕ್ತಿಯಲ್ಲಿ ಪರ್ಯವಸಾನವಾಗಬೇಕು ಆ ಭಕ್ತಿಯಿಂದ ಭಗವಂತ ಸಂತುಷ್ಟನಾಗಬೇಕು ಕಡೆಗೆಲ್ಲ ಬಂದುಕೊಡೋದೆಲ್ಲಿ ಭಗವಂತ ಅತ್ಯಂತ ಪ್ರಸನ್ನನಾದರೆ ಅತ್ಯರ್ಥ ಪ್ರಸಾದವನ್ನು ಮಾಡಿದರೆ ಮಾತ್ರ ಉದ್ಧಾರ ಇದೆಯಾ ಹೊರತು ಅದಿಲ್ಲದೆ ಬೇಕಾದ ಲಗಾಟೆ ಹಾಕಿದ್ರೂ ಇಲ್ಲ ಇದನ್ನೇ ಸಿಟ್ಟು ಮಾಡಿದಳುಟಿ ಶ್ರೀಕೃಷ್ಣನಲ್ಲಿ ಅಂತ ದಾಸರಾಯರು ಹೇಳ್ತಾರೆ ನಾಯವಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ಯಮೈ ವೈಶವರ್ಣತೆ ತೇನ ಲಭ್ಯ ತಸ್ ಆತ್ಮ ವಿವೃಣುತೇ ತನು ಸ್ವಾಂ ಪ್ರಾಯ ಆಚಾರ್ಯರ ಎಲ್ಲ ಕೃತಿಗಳಲ್ಲಿ ಇದೊಂದು ಮಾತು ಇದ್ದೇ ಇರುತ್ತೆ ಯಮಯಮೇಶವಣತೇ ತೇನ ಲಭ್ಯ ಈ ಮಾತನ್ನು ಹೇಳೇ ಹೇಳ್ತಾರೆ ಯಾಕೆ ಆಚಾರ್ಯರು ಪ್ರಸಾದವಾದಿಗಳು ಭಗವಂತ ಪ್ರಸನ್ನನಾಗದ ಹೊರತು ಇನ್ನು ಬೇಕಾದ ಪ್ರಯತ್ನ ಮಾಡಿದರು ಮೋಕ್ಷ ಸಿಗೋಲ್ಲ ಅದರಿಂದ ನಾವು ನಾವು ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ನಾವು ಬೇಕಾಟ್ಟು ಸೇವೆ ಮಾಡಿದ್ವಿ ಅಲ್ಲಿಂದ ಶುರುವಾಗುತ್ತೆ ನಾ ಎಷ್ಟು ಸೇವೆ ಮಾಡಿದೆ ದೇವರಿಗೆ ಎಷ್ಟು ನೈವೇದ್ಯ ಮಾಡ್ತಿದ್ದೆ ಎಷ್ಟು ಪ್ರದಕ್ಷಿಣ ನಮಸ್ಕಾರ ಹಾಕ್ತಿದ್ದೆ ದೇವರು ಒಲಿಯಲಿಲ್ಲ ಅಂದರೆ ಒಲಿಯಲ್ಲ ನೀ ಮಾಡಿದರೆ ನಾವು ಒಲೀಬೇಕು ಅಂತ ಹೇಳಿದೀಪಾ ಏ ನಿನ್ನ ದೀನ ಅಲ್ಲಲ್ಲ ನಾ ಯಾಕೆ ಒಲೀಲಿ ಹಾಗೆಲ್ಲ ದೇವರನ್ನು ಒಲಿಸಿಕೊಳ್ಳೋ ಕ್ರಮ ಸ್ವಾಮಿ ದೀನರಿದ್ದೇವೆ ಅನಾಥರಿದ್ದೇವೆ ನಮಗೆ ನೀ ಒಲಿಯಂತ ಬೇಡಿದಾಗ ಒಲಿತಾನೇ ಹೊರತು ದವಲತ್ತು ಮಾಡಿ ಭಗವಂತನನ್ನು ಒಲಿಸಿಕೊಳ್ತೇವೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ತೋರಿಸ್ತಾನೆ ಅದಕ್ಕೇನೆ ಆತ್ಮ ಪ್ರವಚನೇ ನನ್ನ ಲಭ್ಯ ಆತ್ಮ ಅಂದ್ರೆ ಶ್ರೀಹರಿ ಬರೀ ಪ್ರವಚನಾದಿಗಳಿಂದ ನಾನು ಬೇಕಾಷ್ಟು ಪ್ರವಚನ ಮಾಡಿದ್ದೇನೆ ಬೇಕಾಷ್ಟು ಪಾಠ ಹೇಳುತ್ತೇನೆ ತಲೆ ತುಂಬ ಬೇಕಾದ ವಿದ್ಯೆ ಇದೆ ವಾಕ್ಯಾರ್ಥಾದಿಗಳನ್ನು ನಡೆಸ್ತೇನೆ ಸಿಗೋದು ಬೇಕಾಷ್ಟು ವರ್ತಗಳನ್ನು ಮಾಡಿದ್ದೇನೆ ನಾನು ಅಥವಾ ಏನೇನೋ ಮಾಡಿದ್ದೇನೆ ತಿಳ್ತ ಕ್ಷೇತ್ರ ಯಾತ್ರ ಅದು ಯಾತಕ್ಕೂ ಸಿಗೋದು ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇಧಯಾ ಬೇಕಾಷ್ಟು ಬುದ್ಧಿ ಇದೆ ನನಗೆ ಅವು ಎರಡಕ್ಕೆ ಶಿಪ್ಪು ಮುಂತಾದವರಿಗಿಂತ ಬುದ್ಧಿನ ಮೂರು ಲೋಕ ಆಳ್ತಾ ಇದ್ದ ಈದೆ ಮಾತ್ರಕ್ಕೆ ಭಗವಂತ ಏನು ಒಲಿಯಬೇಕು ಅಂತಿಲ್ಲ ಅದರಂತೆ ನಮೇಧಯಾ ನಬಹುನಾಶ್ರುತೇನಾ ನಾವು ಶಾಸ್ತ್ರಗಳನ್ನೆಲ್ಲ ಕೇಳಿದ್ದೇವೆ ಬೇಕಾಷ್ಟು ಅವಲೋಕನ ಮಾಡಿದ್ದೇವೆ ಪ್ರಯೋಜನ ಇಲ್ಲ ಯಮೈ ವೇಶವರ್ಣತೆ ತೇನ ಲಭ್ಯ ಈತ ನನಗೆ ಬೇಕು ಅಂತ ಭಗವಂತ ಒಲಿ ಬೇಕು ಅವನ ಮನಸ್ಸಿಗೆ ಬರಬೇಕು ಅವ ಏನೂ ಮಾಡಿಲ್ಲ ಸರಿ ಬರಿ ಆರು ತಿಂಗಳು ತಪಸ್ಸು ಮಾಡಿದ ಅಂತ ನೆಪಕ್ಕೆ ಧ್ರುವರಾಜರು ಎಲ್ಲೋ ನಿಂತುಕೊಂಡು ಸುಮ್ಮನೆ ಒಂದು ಕೂಗಿ ಹಾಕಿಕೊಂಡ ಅಷ್ಟೆ ನಾರಾಯಣ ಅಖಿಲಗುರು ಭಗವನ್ ನಮಸ್ತೆ ಗಜೇಂದ್ರ ಅವನಿಗೇನಿತ್ತಪ್ಪ ವಿದ್ಯೆ ಇತ್ತ ವರ್ಚಸ್ಸಿತ್ತ ಭಾರಿ ಏನಾರ ಜನಗಳಂತ ಗುಂಪು ಕಟ್ಟಿಕೊಂಡಿದ್ದ ಅಥವಾ ಏನು ಅದ್ಭುತವಾದ ಸುಂದರ ಕೋಮಲವಾದ ಶರೀರ ಅಂತ ಕಾಡಿಗೆ ಕಂಪು ಅದರ ಮೇಲೆ ಕೃಚ್ಛ ಪರಿಸ್ಥಿತಿಗೆ ಒಂದು ಸಾವಿರ ವರ್ಷ ತಾನು ಜಗಳ ಕಾಲು ಕಾದು ಕಲಹ ಮಾಡಿ ಆ ನಕರೇಂದರನ ಜೊತೆಯಲ್ಲಿ ತನ್ನ ಸರ್ವಸ್ವ ಕಳ್ಕೊಂಡಿದ್ದ ಏನೂ ಇರಲಿಲ್ಲ ಅವನಲ್ಲಿ ಮನ್ಯೇ ಧನಾ ರೂಪ ತಪಶ್ರು ತೌಜ ತೇಜಃ ಪ್ರಭಾವ ಬಲಪೌರುಷ ಬುದ್ಧಿಯೋಗ ನಾರಾಧನಾ ಪರಸ್ಯ ಪುಂಸ ಭಕ್ತುತೋಷ ಭಗವಾನ್ ನನಗೂಥಪಾಯ ಭಾಗವತ ಹೇಳುತ್ತೆ ಭಕ್ತ್ಯಾತುತೋಷ ಇದನ್ನು ಈ ಮಾತನಾಡ್ತಾ ಇರೋರು ಪ್ರಹ್ಲಾದರಾಜರು ನರಸಿಂಹದೇವರು ಗರ್ಜನೆ ಮಾಡ್ತಾ ನಿಂತಿದ್ದಾನೆ ಮಾಡ್ತಾ ನಿಂತಾಗ ಎಲ್ಲರೂ ಸ್ತೋತ್ರ ಮಾಡಿದರು ಯಾರು ಸ್ತೋತ್ರ ಮಾಡಿದ್ರು ವಶನ ಆಗಲಿಲ್ಲ ಕಡೆ ಪ್ರಹ್ಲಾದರಾಜನ್ನು ಕರ್ಕೊಂಬಂದು ಮುಂದೆಲೆಲ್ಲಿಸಿದ್ರು ಬ್ರಹ್ಮದೇವರೇ ಕರ್ಕೊಂಬಂದು ನೆಲೆಸ್ತಾರೆ ಅವ್ರಿಗೂ ಒಂದಿಷ್ಟಲ್ಲ ಹಲಕಿರದ ಬೇಕಾಟ ಹೆದರಿಸಲಿಕ್ಕೆಲ್ಲ ಪ್ರಯತ್ನ ಮಾಡಿದ ನರಸಿಂಹದೇವರು ಬೇಕಾದ ಮಾಡಿದರೂ ಹೆದರಲಿಲ್ಲ ಹುಡುಗ ಸುಮ್ಮನೆ ನಿಂತಿದ್ದ ಯಾಕಪ್ಪ ಯಾಕೆ ಬಂದು ನಿಂತಿ ಏನು ನಿನಗೆ ಬಲ ಅಂತ ಕೇಳಿದರೆ ಅವು ಇಷ್ಟೇ ಹೇಳ್ಕೊಂಡು ಭಗವಾನ್ ನನ ಯೂಥಂ ಪಾತೀತಿ ಯೂಥಪ ಯೂಥ ಸಮುದಾಯ ಸಮುದಾಯ ಸಮುದಾಯ ಮಾಡಿಕೊಂಡು ಆ ಗುಂಪು ಗುಂಪನ್ನು ರಕ್ಷಣೆ ಮಾಡ್ತಾ ಹೋಗೋದು ಆನೆಯ ಸ್ಥಿತಿ ಹೀಗಾಗಿ ಆನೆಗೆ ಆ ಮದ್ದಾನೆಗೆ ಗುಂಪು ಕಮ್ಮಿ ಇರಲಿಲ್ಲ ಮೊದಲಿಲ್ಲ ಇತ್ತು ಆಮೇಲೆ ಒಬ್ಬೊಬ್ಬರೇ ಬಿಟ್ಟು ಹೋದ್ರು ಅಷ್ಟೆ ಅಂಥ ಆನೆಯನ್ನು ಯಾಕೆ ರಕ್ಷಣೆ ಮಾಡಿದೆ ಹೆಂಡತಿಗೆ ಹೇಳಿದೆ ಓಡೋದಂತೆ ಏನು ಅಂಥದ್ದು ಏನಿತ್ತಪ್ಪ ಯಾಕೆ ಹೋಗಿ ರಕ್ಷಣೆ ಮಾಡಿದೆ ಒಂದು ಆನೆ ಹೋದರು ಎಷ್ಟು ಸಾಯ್ತಾವೆ ಕಾಡಲ್ಲಿ ಒಂದು ಪ್ರಾಣಿ ಅದು ಎಷ್ಟು ಸಿಂಹಾದಗಳು ಬದುಕೋದೆ ಇನ್ನೊಂದನ್ನು ಕೊಂದು ಎಷ್ಟೋ ಸಾಯ್ತಾ ಇರ್ತವೆ ಅದನ್ನೆಲ್ಲ ಉದ್ದಾರ ಮಾಡಲಿಕ್ಕೆ ಹೋಗ್ತೀಯ ಅದು ಯಾಕೆ ಹೋದೆ ಎಲ್ಲಿಗೆ ಪೂರ್ವಜನ್ಮದ ಸಂಸ್ಕಾರದಿಂದ ಒಂದಷ್ಟು ಭಕ್ತಿಯಿಂದ ನಿನ್ನ ಸ್ತೋತ್ರ ಮಾಡಿದ ಆ ಸ್ತೋತ್ರಕ್ಕೆ ಮೆಚ್ಚು ಓಡಿ ಹೋಗಿ ಅವನ್ನ ರಕ್ಷಣೆ ಮಾಡಿಕೊಂಡೋ ಇಲ್ಲೋ ನನಗೂ ದೊಡ್ಡವರು ಹೇಳಿಕೊಟ್ಟ ಕಿಂಚಿತ್ ಭಕ್ತಿ ಇದೆ ಸ್ವಾಮಿ ಅದಕ್ಕೆ ನೀನು ಮುಂದೆ ಬಂದಿದ್ದೇನೆ ತಣ್ಣಗಾಗಿಬಿಟ್ಟೆ ಪರಮಾತ್ಮ ಅಂದರೆ ಏನು ತೋರಿಸಿಕೊಟ್ರಲ್ಲಿ ಭಕ್ತ ತುತೋಷ ಬಹಳ ಒಳ್ಳೆಯ ಶಬ್ದಗಳು ತುತೋಷ ತುಷತುಷ್ಟವು ಭಗವಂತ ಸಂತುಷ್ಟನಾದ ಯಾವುದರಿಂದ ಭಕ್ತಿಯಿಂದ ಇದು ಅತ್ಯಂತ ಪ್ರಧಾನ ಈ ಎರಡು ಅಂಶವನ್ನು ಗಮನಿಸಲಿಕ್ಕೆ ಬೇಕು ಅಂದರೆ ಭಕ್ತಿ ಇಲ್ಲದೆ ಭಗವಂತ ಪ್ರೀತನಾಗೋಲ್ಲ ಅವನು ಪ್ರೀತನಾಗದೇ ಇದ್ದರೆ ಮೋಕ್ಷ ಸಿಗೋಲ್ಲ ನೀವು ಸುಮ್ಮನೆ ತೀರ್ಥಕ್ಷೇತ್ರ ಮಾಡಿದ್ರೆ ಆಗುತ್ತೆ ನೀವು ಹಾಗೆ ಮಾಡಿದ್ರೆ ಆಗುತ್ತೆ ಹೀಗೆ ಮಾಡಿದ್ರೆ ಆಗುತ್ತೆ ಏನು ಮಾಡಿದರೂ ಆಗೋಲ್ಲ ಇದನ್ನೆಲ್ಲ ನಿರಾಕರಣೆ ಮಾಡಲಿಕ್ಕೆ ತೋರಿಸ ಆಚಾರ್ಯರು ಈ ಪ್ರಕರಣಗಳನ್ನೆಲ್ಲ ಹಾಗಂದು ಉಷ್ಣುಹಿದಾತ ಮೋಕ್ಷಸ್ಯ ಬೇರೆಯವರೇ ಆರಾಮಾನ ಕೊಡೋದಿದ್ದರೆ ದೇವನು ಬಿಟ್ಟೇ ಬಿಡ್ತಿದ್ವಿ ಅವನೇ ಹಿಡ್ಕೊಂಡು ಏನಾದರೂ ಮಾಡಿ ಆ ಕಡೆಗೆ ಅವ್ನು ಬೆಳೆ ಬೆಳೆ ಹೋಗಿ ಈ ಕಡೆ ಹಿಡ್ಕೊಳ್ಳೋಣ ಅಂತ ಬೇರೆ ದಾರಿ ಇಲ್ಲ ವಿಷ್ಣು ರಹಿದಾತಾ ಮೋಕ್ಷ ವಾಯುಶ್ಯ ತದನುಜ್ಞೆಯ ಭಗವಂತನೇ ಮೋಕ್ಷವನ್ನು ಕೊಡಬಹಂತಣೆ ಇತ್ತು ಅಂತಂದರೆ ತತ್ವಜ್ಞಾನ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯ ಯೋಗ್ಯತಾ ತಾರತಮ್ಯವನ್ನು ನೋಡಿ ಭಗವಂತ ಅರ್ಪಣೆ ಮಾಡಿದರೆ ಮಾತ್ರ ಅವರವರ ತತ್ವಜ್ಞಾನಕ್ಕೆ ತಕ್ಕಂತೆ ಆನಂದೋದ್ರೇಕವನ್ನು ಕೊಡಲಿಕ್ಕೆ ಇರುವ ಅಪ್ಪಣೆ ಅದು ಮುಖ್ಯಪ್ರಾಣದೇವರಿಗೆ ಮಾತ್ರ ಬ್ರಹ್ಮವಾಯುಗಳಿಗೆ ಮಾತ್ರ ಬಹಳ ಆಶ್ಚರ್ಯ ಅಂದರೆ ಅವರಿಗೆ ಇನ್ನೂ ಮೋಕ್ಷ ಆಗಿಲ್ಲ ಅವರಿಗೆ ಇನ್ನೂ ಲಿಂಗಶರೀರದ ಅಪಗಮ ಆಗಿಲ್ಲ ಆದರೆ ಬೇರೆಯವರಿಗೆ ಮೋಕ್ಷ ಕೊಡಲಿಕ್ಕೆ ಬೇಕಾದ ಸವಲತ್ತು ಕೊಟ್ಟಿದ್ದಾನೆ ಎಂಥ ಅಂತ ಅವರನ್ನು ತಿಳಿಯಬಹುದು ಇದರಿಂದ ಆ ಪ್ರಮಾಣವನ್ನು ಉಲ್ಲೇಖ ಮಾಡಿ ಮೋಕ್ಷೋಜ್ಞಾನಂಚ ಕರ್ವಶಃ ಮುಕ್ತಿಗೋ ಭೋಗಯೇ ವಚ ಮೋಕ್ಷ ಅಂತಂದ್ರೇನು ಮೊದಲು ಬಿಡುಗಡೆ ಆಮೇಲೆ ತನ್ನ ಸ್ವರೂಪದ ಬಗ್ಗೆ ಪರಿಚಯ ಸ್ವರೂಪದ ಬಗ್ಗೆ ಪರಿಚಯ ಆಗೋಲ್ಲ ಎಲ್ಲಿ ತನಕ ಯಾವಚ್ವೇತಂನ ಗಚ್ಚತಿ ಯೋಗೀತಾವನ್ನ ಮುಕ್ತ ಸ್ಯಾತ್ ಯಾವಚ್ವೇತಂನ ಗಚ್ಚತಿ ಎಲ್ಲಿ ತನಕ ಶ್ವೇತದ್ವೀಪಕ್ಕೆ ಹೋಗೋಲ್ಲ ಅಲ್ಲಿ ಭಗವಂತ ಲಿಂಗಶರೀರ ಕಳ್ಕೊಂಡು ಬಂದು ನಿಂತಿರ್ತಾರೆ ಜೀವರು ಬಂದು ನಿಂತರೂ ತನ್ನ ಸ್ವರೂಪ ಏನು ಅಂತೂ ಗೊತ್ತಾಗಲ್ಲ ಜೀವನಿಗೆ ಯಾಕೆ ದೇವರು ಪ್ರಧಾನವಾದ ಇನ್ನೊಂದು ಆವರಣ ಇಟ್ಟಿರ್ತಾನೆ ತನ್ನ ಇಚ್ಛಾ ಅಂತ ಆವರಣ ಅಂದರೆ ಏನರ್ಥ ಇವನಿಗೆ ಇವನ ಸ್ವರೂಪ ಗೊತ್ತಾಗುವುದು ಬೇಡ ಅಂತ ಮಾಡಿ ಕುಡಿಸಿಬಿಟ್ರೆ ಬೆಕ್ಕಾದರೂ ಇವನು ಯಾರು ಮುಂತ ಗೊತ್ತಾಗೋಲ್ಲ ಇದೇ ಸ್ವರೂಪಾಚ್ಛಾದಕ ವಿದ್ಯ ಅಂತಂತಾರೆ ಸ್ವರೂಪೋಚ್ ಸ್ವರೂಪವನ್ನು ಆಚ್ಛಾದನೆ ಮಾಡಿ ಮುಚ್ಚುಕೊಂಡು ಕೂತಿರುವಂತಹ ಆವರಣಗಳಲ್ಲಿ ಲಿಂಗಶರೀರದ ಒಳಗಡೆಯಲ್ಲಿರುವ ಆವರಣ ಅಂದರೆ ಇದು ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಮಾಯಾಪತಿ ತೆಗಿತಾನದು ಇನ್ನು ಮೇಲೆ ಯಾರು ಮುಂತ ನಿನಗೆ ಚೆನ್ನಾಗಿ ಗೊತ್ತಾಗಲಿ ಆನಂದದಿಂದ ನಿನ್ನ ಸ್ವರೂಪದಲ್ಲಿ ಏನೇನಿದೆ ಬಲ ಇಚ್ಛಾ ಕ್ರಿಯಾ ಶಕ್ತಿ ಎಲ್ಲ ಅನುಭವಿಸು ಅದನ್ನು ಉಕ್ಕೇರಿಸುತ್ತಾನವತ್ತನಿಂದ ಅಲ್ಲಿ ತನಕ ಅವನಿಗೆ ತಾನಿಯಾರು ಅನ್ನುವ ಜ್ಞಾನ ಇರೋಲ್ಲ ಅಂದಮೇಲೆ ಮೊದಲು ಬಿಡುಗಡೆ ಲಿಂಗಶರೀರದಿಂದ ಬಿಡುಗಡೆ ಕರ್ಮಪಾಶದಿಂದ ಬಿಡುಗಡೆ ಇದನ್ನೇ ಉತ್ಕ್ರಾ ಕರ್ಮಕ್ಷಯ ಉತ್ಕ್ರಾಂತಿ ಅಂತ ಕೂಗ್ತಾನೆ ಅದಾದ ಮೇಲೆ ತಾನಿಯಾರು ಅಂತ ಅವನಿಗೆ ತಿಳುವಳಿಕೆ ಆಮೇಲೆ ಮುಕ್ತಿಗೋ ಭೋಗಯೇ ವಚ ಮೋಕ್ಷದಲ್ಲಿ ವಿಚಿತ್ರ ವಿಚಿತ್ರವಾಗಿ ಇವನು ಏನೇನು ತನ್ನ ಯೋಗ್ಯತೆಗೆ ತಕ್ಕಂತೆ ಅದರ ಆನಂದಾತಿಶಯ ಇವೆಲ್ಲವೂ ಕ್ರಮವಾಗಿ ದೊರೀತಾವೆ ಸಜ್ಜೀವನಿಗೆ ಅದು ಸಿಗಬೇಕಾಗಿದ್ದರೆ ಅದು ಭಗವಂತ ಕೊಟ್ಟರೆ ಇಲ್ಲದೆ ಇದ್ದಿಲ್ಲ ಅಜ್ಞಾನಾಂ ಜ್ಞಾನದೋ ವಿಷ್ಣು ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೇಬೇಕೋ ಜನಾರ್ದನ ಏನಪ್ಪ ತುಂಬ ಗೊಳೆ ಹೋಗ್ತಾನೆ ದೇವರು ಮೋಕ್ಷ ಆಗೋ ಸುಮ್ಮನೆ ಬಿಡೋಣ ಮೋಕ್ಷ ಆದಮೇಲೆ ಆಮೇಲೆ ನಾವು ಯಾರಂತೂ ತೋರಿಸೋಣ ಇನ್ನೊಂಗಿಲ್ಲ ಮೋಕ್ಷ ಆದ ಆನಂದ ಸಿಗಬೇಕು ಅಂದರೆ ಭಗವದ್ ಅಧೀನವಾಗಿರಲೇಬೇಕು ಅದಿಲ್ಲದೆ ಸಿಗೋದು ಆ ಅಂಶವನ್ನು ತೋರಿಸಿಕೊಟ್ಟು ಉತ್ತರೇಶಾಂ ಪ್ರಸಾದ ನೀಚಾನ ನಾಣ್ಯತಾ ಭವೇತ್ ಸರ್ವೇಶಾಂಚ ಹರಿನಿತ್ಯಂ ನಿಯಂತ್ರ ತದ್ವಜಾಪರೇ ಹಾಗಾರೆ ಮೋಕ್ಷ ಕೊಡೋರು ಯಾರು ಇವರಿಬ್ರು ಅದು ಭಗವಂತ ಅವರ ಅಪ್ಪಣೆ ಮಾಡಿದಾಗ ಮುಖ್ಯಪ್ರಾಣದೇವರು ಮುಖ್ಯಪ್ರಾಣದೇವರು ಬಲಿಯಲಿಲ್ಲ ಅಂದರೆ ಭಗವಂತ ಹತ್ತರ ಸೇರಿಸ ಅವರಿಬ್ಬರು ಸಾಕಲ್ಲ ಹಾಗಾದರೆ ಅವರಿಬ್ಬರು ಸಾಕು ಇನ್ನು ಯಾರು ಏನು ಬೇಕಾದ್ರೂ ಬೈಕೊಂಡು ತಿರುಗಾಡೋಣ ಅಂತಂದರೆ ಆಗಲ್ಲ ಅಂದರು ತನಗಿಂತ ಹಿರಿಯರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಪ್ರಸನ್ನರಾಗಿದ್ದರೆ ಅವರೆಲ್ಲ ಸಹಿ ಆಗಬೇಕು ಯಾರಾದರೂ ಒಬ್ಬ ಸಜ್ಜನ ನಿಮ್ಮ ಅಯೋಗ್ಯ ಇದ್ದಾನೆ ಅವಿನೀತವಾಗಿ ವರ್ತನೆ ಮಾಡಿದ್ದಾನೆ ಸ್ವಾಮಿ ಅಂತಿಟ್ಟಂದರೆ ಕೆತ್ತು ಬಿಸಾಡ್ತಾನೆ ದೇವು ಇದನ್ನೇ ಮಹನ್ನಿಂದಾವರ್ಜನ ಪ್ರಕರಣ ಮಹತ್ಸೇವಾ ಪ್ರಶಂಸಾ ಪ್ರಕರಣ ಇತ್ಯಾದಿಗಳಲ್ಲೂ ಆರಣ್ಯಕಾಚಾರ್ಯರು ಭಗವತ ಸಾರೋದ್ಧಾರದಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ ಅದನ್ನೇ ಅದನ್ನು ಬೇಕಾಷ್ಟು ಪ್ರಕರಣಗಳಲ್ಲಿ ದಕ್ಷಾಧ್ವರ ಪ್ರಕರಣಾದಿಗಳಲ್ಲೆಲ್ಲ ಇದನ್ನು ಸಮರ್ಥನೆ ಮಾಡಿದ್ದಾರೆ ಉತ್ತರೇಶಾಮ್ ತಮಗಿಂತ ಯಾರು ಉತ್ತರೇಶಾಂ ಮೇಲ್ಮೇಲಿದ್ದಾರೋ ಅವರೆಲ್ಲರ ಅನುಗ್ರಹ ಆಗಬೇಕು ಮುಕುಂದ ಭಕ್ತಿಯ ಗುರುಭಕ್ತಿ ಜಾಯೇ ಸತಾಂ ಪ್ರಸತ್ಯ ನಿರಂತರಾಯೇ ಯಾರ್ಯಾರು ಸಜ್ಜಾಂದರಿದ್ದಾರೆ ಎಲ್ಲರ ಅನುಗ್ರಹ ಬೇಕು ಅಂದ್ರೆ ನಮ್ಮ ಮಠ ರೀ ನಮ್ದೊಂದು ಮಠ ಈ ಮಠ ಇಟ್ಕೊಂಡು ಹೊಟ್ಟೋದ್ರೆ ಆಯಿತು ಬೇರೆ ಮಠದವ್ರನ್ನೆಲ್ಲ ಕುತ್ಕೊಂಡು ಬೈತೇನೆ ಅಂತಂದ್ರೆ ಸ್ವಲ್ಪ ಇವತ್ತೆಲ್ಲ ಹೆಚ್ಚಿದೆ ಅದೆಲ್ಲ ಆ ವಾತಾವರಣ ಬಹಳ ಅಂತ ಅಯೋಗ್ಯ ಪರಿಸ್ಥಿತಿ ಇದೆ ನಮ್ಮ ಪರಂಪರೆಯಲ್ಲಿ ಬಂದಿದ್ದಾರಾ ಅವಾಗ ಮಾತ್ರ ಯೋಗ್ಯರು ಇನ್ನೆಲ್ಲ ಅಯೋಗ್ಯರು ಏನೇನೋ ದೋಷ ಹಚ್ಚಲಿಕ್ಕೆ ಹೋಗೋದು ದೊಡ್ಡ ದೊಡ್ಡವರು ದೊಡ್ಡವರ ಅಪರಾಧವನ್ನು ಕಟ್ಟಿಕೊಳ್ಳುವ ಪ್ರಸಂಗ ಇದು ಆ ರೀತಿಯಲ್ಲಿ ಮಾಡಿದರೆ ಭಗವಂತ ವಲಯವಲ್ಲ ಸರ್ವೇಶಾಂಚ ನಿತ್ಯಂಪರೇ ಎಲ್ಲರಿಗೂ ನಿಯಂತ ಅಂತಂದ್ರೆ ಶ್ರೀಹರಿಯೇ ನಮ್ಗೆ ಗುರುಗಳು ತತ್ವಜ್ಞಾನ ಕೊಡ್ತಾರೆ ಅವನು ಮಾತ್ರ ಕೊಡೋದಲ್ಲ ಒಳಗಡೆಯಲ್ಲಿ ನಿಂತು ಭಗವಂತನೇ ಕೊಡಿಸು ಆ ಕೆಲಸವನ್ನು ಆತನೇ ನಿಂತು ಮಾಡು ಅದನ್ನ ಎಷ್ಟು ಚೆನ್ನಾಗಿ ಅಂತಾರೆ ದಸರಾಜು ಮತ್ಪ್ರೇರಕೇಣ ಹರಿಣ ಯಾ ಪೂಜಾ ಸ್ವಸ್ಯ ಕಾರಿತಾ ವಾಗ್ಯಜ್ಞ ರೂಪಾ ಲಕ್ಷ್ಮೀಚಹ ತಯಾ ಪ್ರೀಣಾ ತುಕೇಶವ ನ್ಯಾಯಾಮೃತದ ಕಡೇ ಭಾಗದಲ್ಲಿ ಮಾತನಾಡುತ್ತ ಮತ್ ಪ್ರೇರೇಕೇಣ ಹರಿಣ ಇದನ್ನೆ ಮಂತ್ರಾಲಿ ಪ್ರದೇ ಮಾತನಾಡಿದ್ದಾರೆ ನೀವು ನೋಡ್ಬೋದು ವಿಶೇಷತ್ರಿಕಾಚಾರು ಭಾಟಿದೀಪಿಕಾಚ್ಯಾರು ಕಡೆಗೆಲ್ಲ ಹೇಳಬೇಕಾಗಿದ್ದರೆ ನನ್ನೊಳಗಿರುವ ಹರಿಯ ಇದನ್ನೆಲ್ಲ ನಿಂತು ಮಾಡಿದ್ದಾನೆ ನಾನೆಲ್ಲ ಅವನಿಗೂ ಪೂಜಾ ಅರ್ಪಣೆ ಮಾಡಿದ್ದೇನೆ ಅದನ್ನು ಅಳವಡಿಸಿಕೊಂಡು ತೋರಿಸಿದರು ಆಕ್ರಮದಲ್ಲೇ ನಡೀಬೇಕು ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವ ಹರೆಯ ತಥಾ ತಾರತಮ್ಯ ಅವಶ್ಯ ಜ್ಞಾನ ಒಂದು ಮನೆ ಕುಟುಂಬ ನಾವು ಆನಂದದಿಂದ ಇರಬೇಕಾಗಿದ್ದರೆ ಅಲ್ಲಿ ತಾರತಮ್ಯ ಜ್ಞಾನ ಬೇಕು ನೀ ಏನು ನೀ ಏನು ನಾನೇ ಮೊದಲು ಹೋಗಬೇಕು ಎಲ್ಲ ನಾನೇ ಮೊದಲು ಮಾಡಬೇಕು ಅನ್ನುವ ಅಹಂಕಾರ ಎಲ್ಲರಿಗೂ ಬಂದು ಕೂತ್ಕೊಂಡ್ರೆ ನೀವು ಮನೆ ಹಾಗೆ ನಡೆಸ್ತೀರಿ ಏ ಮೇಡಮ್ ತೀರ್ಥ ಕೊಡಬೇಕಾಗಿದ್ದರೆ ನಾಲ್ಕು ಜನ ಬ್ರಾಹ್ಮಣರು ಬಂದು ಕೂತಿದ್ದಾರೆ ಗಲಾಟೆ ಹತ್ಕೊಂಡ್ಬಿಡ್ತಪ್ಪ ತೀರ್ಥದ ಗಲಾಟೆ ಅಂತ ಕೋರ್ಟ್ ಮೆಟ್ಟಲು ತನಕ ಹೋಗಿದಿರಿ ಅದು ತೀರ್ಥ ಕೊಡೋದರ ಗಲಾಟೆಯಲ್ಲಿ ತಿರುಪತಿಯಲ್ಲಿ ತಿರುಪತಿ ಉನ್ನಾಯಿನಿ ಸಭಾ ಅಂತ ನಡೆಯುತ್ತೆ ಪತ್ವ ಸಿದ್ಧಾಂತ ಉನ್ನಾಯಿನಿ ಅಂತ ಆ ಸಭೆಯಲ್ಲಿ ತೀರ್ಥದ ಗಲಾಟೆ ಕೋರ್ಟ್ ಮೆಟ್ಟಲು ತನಕ ಹೋಗಿ ನನಗೆ ಮೊದಲು ತೀರ್ಥಗೊಡಬೇಕು ನನಗೆ ಮೊದಲು ತೀರ್ಥಗೊಡಬೇಕು ಯಾಕೆ ತಾರತಮ್ಯ ಜ್ಞಾನ ಇಲ್ಲ ನಾನು ಹೆಚ್ಚು ನಾನು ಹೆಚ್ಚು ಅನ್ನುವ ಅಹಂಕಾರ ಕೂತಾಗ ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ ಒಳಗಡೆಯಲ್ಲಿ ನಮ್ಮ ಯೋಗ್ಯತೆ ಏನು ನಾವೆಷ್ಟರವರು ನಾವೆಷ್ಟರಲ್ಲಿ ಇರಬೇಕು ಇದು ಮೀರಿ ಹೋಯ್ತು ಅಂತಂದರೆ ಏನಾಗುತ್ತೆ ಕಲಹಾದಿಗಳು ಅಹಂಕಾರ ಮಾತ್ಸರ್ಯ ಲೋಭ ದಂಬ ಎಲ್ಲ ಶುರುವಾಗುತ್ತೆ ಕಲಿಪ್ರವೇಶಕ್ಕೆ ಅದು ಮೂಲ ಕಾರಣ ತಾರತಮ್ಯ ಜ್ಞಾನ ಇದ್ದರೆ ನಮಗಿಂತ ಹಿರಿಯರ ಪ್ರಾಯ ಅಂಥವರಿಗೆ ನಾವು ಆ ಕ್ರಮದಲ್ಲೇ ಈ ಎಲ್ಲ ಎಚ್ಚರ ಇತ್ತು ಅಂತಂದರೆ ತಾರತಮ್ಯ ಜ್ಞಾನ ಇತ್ತು ಅಂತಂದರೆ ಆಗ ಅಜ್ಞಾನ ಅನ್ಯಥಾಜ್ಞಾನಗಳು ಒಳಗಡೆಯಲು ಪ್ರವೇಶ ಮಾಡೋದೇ ಇಲ್ಲ ಈ ಕ್ರಮದಿಂದಲೇ ವಿಚಾರ ಮಾಡಿ ತಿಳಿಬೇಕು ಅದು ಇವತ್ತು ಅವಶ್ಯ ನಾವು ಅವರನ್ನು ಸ್ಮರಣೆ ಮಾಡಬೇಕು ಲಕ್ಷ್ಮೀನಾಥತೀರ್ಥ ಶ್ರೀಪಾದಗಳು ಬರುವಂಥ ಶ್ರೀರಂಗದಲ್ಲಿ ಅವರ ಬೃಂದಾವಣೆಯಿದೆ ವ್ಯಾಸರಾಯ ಮಠದ ಪರಂಪರೆಯಲ್ಲಿ ಬರುವವರು ಕಂಬಾಲೂರು ರಾಮಚಂದ್ರ ತೀರ್ಥರ ಪ್ರಶಿಷ್ಯರು ಇವತ್ತವರ ಆರಾಧನೆ ಇವತ್ತು ಆರಾಧ್ಯರಾಗಿ ಬರ್ತಾರೆ ಮಹಾನುಭಾವರು ಅವರ ಟಿಪ್ಪಣಿ ಅವರ ವ್ಯಾಸತ್ರಯಕ್ಕೂ ಟಿಪ್ಪಣಿ ಬರೆದಿದ್ದಾರೆ ಪ್ರಾಯ ಆ ಕೀರ್ತಿ ಯಾರಿಗೂ ಇಲ್ಲ ವ್ಯಾಸತ್ರಯಕ್ಕೂ ನ್ಯಾಯಾಮೃತಕ್ಕಿದೆ ಚಂದ್ರಿಕೆಗಿದೆ ತರ್ಕತಾಂಡವಕ್ಕೂ ಅವರ ವ್ಯಾಖ್ಯಾನ ಇದೆ ವ್ಯಾಸತ್ತರೇ ಟಿಪ್ಪಣಿಕಾರರು ಅವರ ದೊಡ್ಡ ಹೆಗ್ಗಳಿಕೆ ನಾಥ ಮಾನಿಷ್ಟ ಮಂದಾರ ಶ್ರೀನಾಥ ಸ್ಮರಣಾದರಹ ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಏನು ಅಂತಂದರೆ ಎಲ್ಲ ಜ್ಞಾನಿಗಳನ್ನು ಹೊಂದಾಣಿಕೆ ಮಾಡುವಂಥ ಅಲ್ಲಿ ತನಕ ಅವರು ಮಂತ್ರಾಲಿ ಕಾಲದವರು ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಮಂತ್ರಾಲಿಪ್ರಭುಗಳಿಗಿಂತ ಮುಂಚೆ ಸುಧೀಂದ್ರ ಸ್ವಾಮಿಗಳವರು ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟಿದ್ದು ಯಾದವೇಂದ್ರ ತೀರ್ಥರು ಅಂತ ಅವರ ಶಿಷ್ಯರು ಇವರು ಅವರನ್ನು ಬಹಳ ಕೊಂಡಾಡುತ್ತಾರೆ ಆ ಸಾಮರ್ಥ್ಯದಿಂದಲೇ ನಾನು ಇಷ್ಟೆಲ್ಲ ಮಾಡುತ್ತೇನೆ ಅಂತಂತಾರೆ ಅಂಥ ಮಹಾನುಭಾವರು ಅವರ ಟಿಪ್ಪಣಿಯಲ್ಲಿ ಆ ಸಮನ್ವಯದ ಕ್ರಮ ನೋಡಬೇಕು ಮತ್ತು ಅಯೋಗ್ಯರು ಮುಂತಾದವರು ಮಾತಾಡಿದರೆ ಅವರು ಕಿತ್ತು ಬಿಸಾಕಿಬಿಡುತ್ತಾರೆ ದುರ್ವಾದಿಗಳನ್ನು ಯಾಕೆ ನಿರಾಕರಣೆ ಅಂತ ಚಂದ್ರಿಕೆಯಲ್ಲಿ ಪ್ರಾಯ ಎರಡು ಪತ್ರಗಳಲ್ಲಿ ಅದನ್ನೆಲ್ಲ ನಿರೂಪಣೆ ಮಾಡಿಕೊಡ್ತಾರೆ ಅವಿದ್ಯೆಯ ಮೃತ್ಯು ತೀರ್ಥ ವಿದ್ಯೆಯ ಅಮೃತಮಷ್ಟುತೆ ಇತ್ಯಾದಿ ವೇದಗಳಿಗೆ ಅರ್ಥ ಏನು ಅಂತ ತೋರಿಸಿ ಆದರೆ ಆ ಕಾಲದಲ್ಲಿದ್ದಂತಹ ಒಂದು ವಾದ ಬಹುಬೋಧ ಪಂಥವೊಂದು ಚಂದ್ರಿಕಾ ಪಂಥವೊಂದು ಅಂತ ಅದನ್ನು ಚಂದ್ರಿಕಾಲಂಬಿನಕ್ಕೇಚಿತ್ ಕೇಚಿತ್ ಬಹುಬೋಧಾವಲಂಬಿನ ಅಂತ ಹೀಗೆ ಅದೊಂದು ಬೇರೆ ಇದೊಂದು ಬೇರೆ ಭಾವಬೋಧಕಾರ ರಘುತ್ಮರು ಅವ್ರ ಪರಂಪರೆಯೇ ಬೇರೆ ಚಂದ್ರಿಕಾಚಾರ್ಯರ ಪರಂಪರೆಯೇ ಬೇರೆ ಅವರಿಬ್ಬರಲ್ಲೂ ಹೊಂದಾಣಿಕೆ ಆಗೋಲ್ಲ ಮೇಲೆ ನೋಟಕ್ಕೊಬ್ರಿಗೊಬ್ಬರು ಬೈಕೊಂಡಂತೆ ಕಾಣುತ್ತೆ ಮಂತ್ರಾಲಯ ಇಬ್ಬರು ಬೆಳೆ ಟಿ ಪುಣಿಯಲ್ಲಿ ಶುದ್ಧಾನಂದೋರ ಸಂವಿಧ್ಯ ಬಲಬಹುದೀರ್ಯಾಧಿದೇಹಂ ತತ್ವಪ್ರಕಾಶಕ ಆಧಿಪತ್ಯ ಇದು ಅಲ್ಲಿ ಆನಂದದಲ್ಲಿ ಶುದ್ಧವಾದ ಆನಂದ ಇದೆ ಭಗವಂತನಿಗೆ ಪರಮಾತ್ಮ ಯತ್ಸ್ವರೂಪ ಅಂತಂದರೆ ಶುದ್ಧಾನಂದ ಸ್ವರೂಪ ಏನು ಶುದ್ಧ ಅಂತಂದರೆ ಅಶುದ್ಧಿ ಇಲ್ಲ ಅಂತ ಆನಂದದಲ್ಲಿ ಅಶುದ್ಧಿ ಅಂತಂದರೆ ಏನು ರಘುತ್ತಮ ಸ್ವಾಮಿಗಳವರು ಭಾವ್ಭೌತದಲ್ಲಿ ಬರದು ತತ್ವಪ್ರಕಾಶಕ ಭಾವಭೌತದಲ್ಲಿ ಅವರು ತೋರಿಸಿದ್ದೇನು ದುಃಖಾಸಂಭಿನ್ನತ್ವ ದುಃಖ ಮಿಶ್ರಣಾದಿಗಳು ಇಲ್ಲ ದುಃಖ ಸ್ವಲ್ಪ ಸೇರ್ಕೊಂಡ್ಬಿಟ್ರೆ ಅದೇ ಅಶುದ್ಧಿ ಅದಿಲ್ಲ ಮೊದಲ ಪ್ರಭುಗಳು ನನಗಿಂತ ಕಾಣುತ್ತೆ ದುಕ್ಕ ಭಿನ್ನತ್ವಾದಿಗಳು ಅರ್ಥ ಅಲ್ಲ ಮತ್ತಿನ್ನೇನು ಚಂದ್ರಿಕಾಚಾರ್ಯರು ಹೇಳಿದಂತೆ ಸಾಂತತ್ವ ಸಾತಿಶಯತ್ವಾದಿರಾಹಿತ್ಯಂ ಇದನ್ನು ಅರ್ಥ ಇಟ್ಕೊಳ್ಬೇಕು ನಮಗೆ ಅರ್ಚನೆ ಆಗೋಲ್ಲ ಸಾಂತತ್ವ ಸಾತಿಶಯತ್ವಾದಿರಾಹಿತ್ಯಂ ಅಂದರೆ ಆನಂದದಲ್ಲಿ ಅಶುದ್ಧಿ ಅಂತಂದ್ರೇನು ಇವನಿಗಿಂತ ಹೆಚ್ಚಿನ ಆನಂದ ಇತ್ತು ಅಂತಂದರೆ ಅದಕ್ಕಿಂತ ಇದು ಅಪಕೃಷ್ಟ ಆನಂದ ಅಂತಂದರೆ ಅದೇ ಅಶುದ್ಧಿ ಅಷ್ಟೇ ಅಲ್ಲ ಶಾಂತ ಆನಂದ ಈಗ ಈ ಮಕ್ಕಳೆಲ್ಲ ಹಾಗೆ ಎತ್ತಿಡ್ತಾರೆ ತುಂಬ ದೃಷ್ಟಾಂತ ಕೇಳ್ತೇನೆ ಮಕ್ಕಳೆಲ್ಲ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದರೆ ಭಕ್ಷ್ಯದಲ್ಲಿ ಅದೆಲ್ಲ ಎತ್ತಿಡ್ತಾರೆ ಹೌದಾ ಚಿತ್ರನಾಯಂದ್ರೆ ಕಡಲೆಕಾಯಲ್ಲೇ ಎತ್ತಿಟ್ಕೊತಾರೆ ಯಾಕೆತ್ತಿಟ್ಕೊತಾ ಅವನ್ನೆಲ್ಲ ಅಲ್ಲಿ ತಿಂದುಬಿಟ್ರೆ ಖಾಲಿಯಾಗಿ ಹೋಗುತ್ತೆ ಎಲ್ಲೇ ತಿಳ್ತಾರೋ ಬೈತಾರೆ ದೊಡ್ಡವರು ಐ ಯಾಕೆ ತಿಡ್ತಾ ಇದ್ದೀರೋ ಇಲ್ಲೇ ಇಲ್ಲ ಕಡೆಗೆ ತಿಂತೇವೆ ಅಂತ ಯಾಕೆ ತಿಂದುಬಿಟ್ಟರೆಲ್ಲ ಖಾಲಿಯಾಗಿ ಹೋಗುತ್ತಲ್ಲ ಅಂತ ಅಂದರೆ ಆನಂದ ಹಾಗೆ ಖಾಲಿಯಾಗಿ ಹೋಗುತ್ತಲ್ಲ ಅಂತ ಚಿಂತೆ ಯಾಕೆ ಇದೆಲ್ಲ ಶಾಂತ ಆನಂದ ಆದರೆ ಭಗವಂತನ ಆನಂದ ಇದೆಯಲ್ಲ ಅದು ಶಾಂತ ಅಲ್ಲ ಎಷ್ಟು ಅಂತ ಕೇಳಿದರೆ ಭಗವಂತನ ಆನಂದ ಯಥೋ ವಾಚೋನೆ ಬರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾ ಹೀಗಂದಿದ್ದಾರೆ ಇದು ವ್ಯಾಸರಾಜರ ನಿರೂಪಣೆಯ ಶೈಲಿ ಅಂದರೆ ಆನಂದಮಯೋಭ್ಯಾಸ ಇತ್ಯಾದಿಗಳನ್ನು ನಿರೂಪಣೆ ಮಾಡಿದ ಭಗವಂತ ಆನಂದಮಯ ಶುದ್ಧವಾದ ಆನಂದ ಅಂತಂದರೆ ಏನರ್ಥ ಇದು ಆಚಾರ್ಯರೇ ಎಲ್ಲೆಂದಿದ್ದಾರೆ ಟೀಕಾ ಕಿಪ್ಪ ಆದರೆ ಎಲ್ಲೆಂದಿದ್ದಾರೆ ಅಂತ ಸುಮತೀಂದ್ರತೀರ್ಥರು ತೋರಿಸಿಕೊಡ್ತಾರೆ ಆ ಕ್ರಮದಲ್ಲೇ ಪಾರಂಪರಿಕ ಅರ್ಥವನ್ನು ಮಾಡಿದ್ದಾರೆ ಆದರೆ ಇಷ್ಟ ಆಶ್ಚರ್ಯ ಅಂತಂದರೆ ಇದೇ ಅರ್ಥ ಅನ್ನೋದನ್ನು ವಿಜೇಂದ್ರ ಸ್ವಾಮಿಗಳುವ್ರು ಬೇರೆ ಕಡೆ ತೋರಿಸಿಕೊಡ್ತಾರೆ ಮಂತ್ರಾಲಯ ಕೊಟ್ಟ ಕಿತ್ತು ಬಿಸಾಟ್ಬಿಟ್ಟು ದುಃಖ ಅನ್ನೋದು ಅದು ಬೇರೆ ಚಿಂತಾಸಂತಾಪ ಇತ್ಯಾದಿ ವಿಶೇಷಣದಿಂದಲೇ ಲಭ್ಯವಾಗಿದೆ ಆದ್ದರಿಂದಾಗಿ ಇಲ್ಲೇ ಆ ಅರ್ಥ ಇಟ್ಕೊಳ್ಬಾರ್ದು ಏನು ಚಿತ್ರ ಈಗ ಟಿಪ್ಪಣಿಕಾರರಲ್ಲೇ ಇಬ್ಬರಲ್ಲಿ ಇರೋದನ್ನು ರಘುತ್ತಮರದ್ ಸರಿ ಏನು ಸರಿ ಏನು ಬೇಕಾ ಮಂತ್ರಾಲಯ ಸರಿ ಏನು ಬೇಕಾ ಜ್ಞಾನಿಗಳೇ ಹಿಕ್ಕಿತ್ತ ಬಿಡ್ತಾರಲ್ಲ ಹೀಗ ಆಕ್ಷೇಪ ಬಂದರೆ ಒಂದು ರೀತಿಯಲ್ಲಿ ಯಾಕೊಲತೆ ಇದು ಬಂದರೆ ನಮ್ಮ ಲಕ್ಷ್ಮೀಕಾಂತ ತೀರ್ಥ ಲಕ್ಷ್ಮೀನಾಥತೀರ್ಥ ಶಿಲ್ಪಾರಂಗಳವರು ಇದನ್ನೆಲ್ಲ ಬಗೆಹರಿಸ್ತಾರೆ ತಾವು ಸುಬೋಧನೆ ಅಂತ ಚಂದ್ರಿಕಾಖೆ ವ್ಯಾಖ್ಯಾನ ಮಾಡಿದ್ದಾರೆ ಆ ವ್ಯಾಖ್ಯಾನದಲ್ಲಿ ಇದೆಲ್ಲ ತಗೊಂಡು ಎಲ್ಲಾ ಪೂರ್ವ ಪಕ್ಷಗಳನ್ನು ತಗೊಂಡು ಒಂದು ಹಾಲು ಶುದ್ಧವಾಗಿದೆ ಅಂದರೆ ಏನರ್ಥ ಹಾಲಿಗೆ ಅಶುದ್ಧಿಯನ್ನು ಏನೇನು ತರುತ್ತೋ ಒಂದು ಇಜ್ಜಲಿನ ತುಂಡು ಬಿದ್ದಿದ್ರು ಕೂಡ ಅದು ಅಶುದ್ಧಿಗೆ ಅಶುದ್ಧಿಯನ್ನು ತರುವಂತಹದ್ದು ಯಾವುದ್ಯಾವುದಿದೆಯೋ ಅದು ಯಾವುದೂ ಇಲ್ಲ ಅಂತರಬೇಕು ಅಂದರೆ ಸಾಂತತ್ವ ಇದ್ದರೆ ಅದು ಒಂದು ದೋಷ ಇದು ಅಪಕೃಷ್ಟತ್ವ ಇದ್ದರೆ ಇದು ಒಂದಕ್ಕಿಂತ ಇದು ಕಮ್ಮಿ ಅಂತ ಆಗಿಬಿಟ್ರೆ ಅದು ಒಂದು ದೋಷ ದುಃಖ ಸೇರಿಕೊಂಡ್ರೆ ಅದು ಒಂದು ದೋಷನೇ ಆ ದೋಷ ಅಲ್ಲೇನದು ಅದನ್ನೆಲ್ಲ ನಿವಾರಣೆ ಮಾಡಬೇಕಾದ ಕರ್ತವ್ಯ ಅದರಲ್ಲೂ ಅದಕ್ಕೆ ಚಂದ್ರಿಕಾಚಾರ್ಯರು ಸಾಂತತ್ವ ಸಾತಿಶಯತ್ವಾದಿರಾಹಿತ್ಯಂತಂದಿದ್ದಾರೆ ದುಃಖ ಸಂಭಿನ್ನತ್ವನೂ ಕೂಡ ಅಲ್ಲಿಟ್ಟುಕೊಳ್ಬೇಕು ಮತ್ತು ಮಂತ್ರಾಲಿ ಪ್ರಭುಗಳು ದುಃಖ ಸಂಭಿನ್ನತ್ವ ಅನ್ನೋದು ಬೇರೆ ಕಡೆಯಿಂದ ಬಂದಿದೆಯಲ್ಲ ಅಂತಂದರೆ ಅಧಿಕ ಅಭಿಪ್ರಾಯ ಕೆಲವರು ಶುದ್ಧ ಶಬ್ದಕ್ಕೆ ಕೇವಲ ದುಃಖ ಸಂಭಿನ್ನತ್ವ ಮಾತ್ರ ಅರ್ಥ ಅಂತಾರೆ ಆಗ್ರಹ ಕೆಲವರಿಗಿದೆ ಆ ರೀತಿಯಲ್ಲಿ ಅರ್ಥ ಮಾತ್ರ ಮಾಡಿದರೆ ಅದು ಪುನರುತಿ ರೂಪ ದೋಷ ಬರುತ್ತೆ ಅದು ಗತಾರ್ಥ ಆಗಿ ಅದರಿಂದ ದೋಷ ಬರುತ್ತೆ ಆದ್ದರಿಂದ ಅದು ಒಂದೇ ಅರ್ಥ ಅಂತಿಟ್ಟುಕೊಂಡ್ರೆ ತಪ್ಪು ಮತ್ತು ರಘುತ್ತಮ ಸ್ವಾಮಿಗಳವರಿಗೆ ಏನರ್ಥ ದುಃಖಾಸಂಭಿನ್ನತ್ವಾದಿ ಏನೇನಿದ್ದಾವೋ ಅದನ್ನೆಲ್ಲ ತಗೊಳ್ಳಿ ಚಂದ್ರಿಕಾಚಾರ್ಯರಿಗೂ ಆದಿ ಶಬ್ದದಿಂದ ಅದೇ ಸಮತ ಅಂದರೆ ಇಬ್ಬರೂ ಟಿಪ್ಪಣಿಕಾರರಿಗೂ ಕೂಡ ಒಂದೇ ಅಭಿಪ್ರಾಯ ಇದೆ ವ್ಯತ್ಯಾಸ ಇಲ್ಲ ಸ್ವಲ್ಪ ಶಾಸ್ತ್ರೀಯ ವಿಚಾರ ಇದು ಆದರೂ ಕೂಡ ನಮ್ಮ ಲಕ್ಷ್ಮೀನಾಥ ತೀರ್ಥಶ್ರೀಪಾದವರು ಹೀಗೂ ಬರ್ತಾರೆ ಯಾಕೆ ಒಬ್ರಿಗೊಬ್ಬರು ದ್ವೇಷ ಮಾಡಿಕೊಂಡು ಈ ಗುಂಪಿನವರು ಆ ಜ್ಞಾನಿಗಳನ್ನು ಆ ಗುಂಪಿನವರು ಈ ಜ್ಞಾನಿಗಳನ್ನು ಬೈಯೋಣ ಹೀಗೆ ಬೈಕೊಳ್ಳಕ್ಕೋಸ್ಕರವಾಗಿರೋದಲ್ಲ ಎಲ್ಲಾ ಜ್ಞಾನಿಗಳ ಅನುಗ್ರಹ ನಮಗೆ ದೊರೀಲಿಲ್ಲ ಅಂತಂದರೆ ಅವರ ಅವಗ್ರಹ ನಮಗೇನಾದ್ರೂ ಬಿತ್ತು ಅಂತಂದರೆ ನಾವು ಮೋಕ್ಷ ಸಿಗೋಲ್ಲ ಅದರಿಂದ ದೊಡ್ಡವರ ನಿಂದೆಯನ್ನ ಕಿಂಚಿತ್ತೂ ಕೂಡ ಮಾಡಬಾರದು ಅದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರನೇ ಹೊರಟಿತ್ತು ಅದನ್ನೇ ಅಂತ ಇಲ್ಲು ಅಂದರೆ ಇವೆಲ್ಲ ಯಾವುದರ ಹಿನ್ನೆಲೆಯಲ್ಲಿದೆ ತಾರತಮ್ಯ ಜ್ಞಾನ ನಮ್ಮ ನಮ್ಮ ತಾರತಮ್ಯ ಜ್ಞಾನ ಇದ್ದಾಗ ನಮಗಿಂತ ಹಿರಿಯರು ಯಾರೋ ಅವರಲ್ಲೆಲ್ಲ ಗೌರವವನ್ನು ಆಧಾರವನ್ನು ತೋರಿಸ್ತಾರೆ ಇಲ್ಲೇ ಟೀಕಾಕೃತ್ಪಾದರೂ ಸರಿಯಿಲ್ಲ ಅವ್ರಿಗೆ ಸರಿಯಾಗಿ ಪಾಠ ಸಿಕ್ಕಿಲ್ಲ ಯಾವುದು ಆರ್ಯವರಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬರೋಲ್ಲ ಸರ್ವೇಪ್ಯಂತ ವಿಭ್ರಾಂತ ಏನೇನು ಈಗೆಲ್ಲ ಆಧುನಿಕರುಗಳಲ್ಲೇ ಹೀಗೆಲ್ಲ ತೆಕ್ಕೊಂಡಿದ್ದಾರಲ್ಲ ಅದಕ್ಕೆಲ್ಲ ಕಾರಣ ಏನು ಸರಿಯಾದ ತಿಳುವಳಿಕೆ ತಾರತಮ್ಯ ಜ್ಞಾನ ಇಲ್ಲದೇ ಇರೋದೇ ಕಾರಣ ತಾರತಮ್ಯಂ ತತ್ವೋಜ್ಞೇಯಂ ಅದಕ್ಕೆ ತಾರತಮ್ಯವನ್ನು ಸರ್ಗಿಯಾಗಿ ತಿಳಿದಿರಬೇಕು ಆ ನಮ್ಮ ಮೇಲೆ ನಮ್ಮ ಮೇಲೆ ಅವ್ರ ಮೇಲೆ ಅವ್ರ ಮೇಲೆ ಎಂದು ಹೀಗೆ ವಿಚಾರ ಮಾಡ್ತಾ ಹೊರಟರೆ ಕಡೆಗೆ ಯಾರು ಸಿಗ್ತಾನೆ ಸಾಕ್ಷಾತ್ತಾಗಿ ಶ್ರೀಹರಿ ಅವನು ಸರ್ವೋಚ್ಚನಿದ್ದಾನೆ ಯಾಕೋಸ್ಕರ ಎಲ್ಲರಿಗಿಂತ ಗುಣವನಲ್ಲಿ ಹೆಚ್ಚಿದ ಆದ್ದರಿಂದಾಗಿ ಅನಂತ ಗುಣಪೂರ್ಣನಾಗಿದ್ದರಿಂದ ಅವನು ಸರ್ವೋತ್ಕೃಷ್ಟನಿದ್ದಾನೆ ಸರ್ವೋತ್ತಮ ಯಾಕೆ ಅಂತ ಕೇಳಿದರೆ ಯಾವುದರಲ್ಲಿ ಸರ್ವೋತ್ತಮ ಗುಣಗಳಲ್ಲಿ ಮತ್ತು ಅವ ಗುಣಗಳಲ್ಲಿ ಸರ್ವೋತ್ತಮ ಅಂತ ತಗೊಳ್ಳುವ ಕಲಿಸ್ತಾನೆ ಮತ್ತೆ ಗುಣಗಳಿಂದಾಗಿ ಸರ್ವೋತ್ತಮ ಇದ್ದಾನೆ ಅದರಿಂದಲೇ ಯಾವ ದೋಷವೂ ಇಲ್ಲ ಹೀಗೆ ತಿಳಿದರೆ ಭಗವದ ಅನುಗ್ರಹ ಆಗೋದು ಏತದ್ವಿ ನಾನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಇದನ್ನ ತಿಳಿಲಿಲ್ಲ ಅಂತಂದ್ರೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಪಂಚಭೇದಾಂಶ ವಿಜ್ಞಾನ ವಿಷ್ಣುಸ್ವಾಭೇದ ಮೇವಚ ನಿರ್ದೋಷತ್ವ ಗುಣ ಉದ್ರೇಕಂ ಜ್ಞಾತ್ ಮುಕ್ತರ್ನಚಾನಥಾ ಇದನ್ನು ಮೋಕ್ಷ ಇಲ್ಲ ಇನ್ನೊಂದಷ್ಟು ಪದ್ಯಗಳನ್ನು ಅದನ್ನೇ ಹೇಳ್ತಾರೆ ಸರಿಕೆಯಾಗಿ ಪಂಚಭೇದಗಳು ನೆನ್ನೆ ತಿಳಿಸಿದಂತೆ ಯಾರಾ ನಮ್ಮನ್ನು ಬೈದರೆ ಏನೋ ಎರಡು ದಪ್ಪ ಹಾಕಿಬಿಟ್ಟಿದ್ದೀಯೋ ಏನು ಕಪ್ಪಿದ್ದೀಯಪ್ಪ ಕಣ್ಣಿಲ್ಲ ಅಂತ ಪುಡ್ಡ ಅಂತ ಬೈದು ಬೈದರೆ ಓ ಅಂತ ಹೇಳಿ ನಾವು ಜಗಳಕ್ಕೆ ಹೋಗ್ತೇವೆ ಯಾಕೆ ಒಳಗಿರುವ ಜೀವನನ್ನು ನನ್ನನ್ನು ಬೈದಿದ್ದಲ್ಲ ಬಿದ್ದು ಹೋಗುವ ನನ್ನ ಶರೀರವನ್ನು ಬೈದಿದ್ದು ಇದು ತಾನೇ ಹೋಗ್ಬಿಡುತ್ತೆ ಬಟ್ಟೆ ಎಲ್ಲ ಎಷ್ಟು ಒಳಕಾಗಿದೆ ಅಂತ ಯಾರು ಬೈತಾಯಿದ್ರು ಬೈಕೊಳ್ಳಿ ಬಿಡಪ್ಪ ಏ ಹಳೆ ಬಟ್ಟೆ ಇದ್ಯಾವುದೋ ಬೇರೆ ಏನೋ ಹಾಕೋಬೇಕಾಯ್ತು ಹಾಕ್ಕೊಂಡಿದ್ರು ಅಷ್ಟೆ ಕಿತ್ತು ಬಿಸಾಕ್ತೇನೆ ಬೇರೆ ಹೊಸ ಬಟ್ಟೆ ಹಾಕೊಂಡ್ಬಿಡ್ತೇನೆ ಹಾಗೇನಂತ ನೋವು ಹಾಗಿದ್ದಾಗೆ ಬಟ್ಟೆ ಇದ್ದಾಗಟ್ಟನೇ ಇದು ಶರೀರ ನಾನಲ್ಲ ನನ್ನದು ಶರೀರ ಯಾಕೆ ನಾನು ಜೀವ ಶರೀರ ಜಡ ಇಲ್ಲಿ ಜೀವ ಜಡಗಳ ವ್ಯತ್ಯಾಸ ಜ್ಞಾನ ಇದ್ದದಿದ್ದರೆ ಭೇದ ಜ್ಞಾನ ಇದ್ದುದಿದ್ದರೆ ಆ ಜಗಳಕ್ಕೆ ಹೋಗಿರಲಿಲ್ಲ ಅನ್ನೋ ಆಗಲ್ಲ ಜಡ ಜಡಗಳಲ್ಲಿ ವ್ಯತ್ಯಾಸ ಜ್ಞಾನ ಇರಬೇಕು ಜೀವ ಜೀವರಲ್ಲಿ ವ್ಯತ್ಯಾಸ ಜ್ಞಾನ ಇರಬೇಕು ಯಾವ ಜೀವರು ಯಾವ ಜೀವನಿಗೂ ಸಂಬಂಧಿಯಲ್ಲ ಅದರಂತೆ ಒಳಗಡಿಯಲ್ಲಿ ನಿಂತು ವ್ಯಾಪಾರ ನಡೆಸುವಂತಹ ಸರ್ವಾಂತರ್ಯಾಮಿ ಶ್ರೀಹರಿ ಅವನಿಂದ ನಿಯಮ್ಯ ನಾನು ನಾನು ಬೇರೆ ದೇವರು ಬೇರೆ ಈ ಜ್ಞಾನ ಇತ್ತು ಅಂತಂದರೆ ಅಹಂಕಾರ ಸ್ವಭಾವ ಬರೋಲ್ಲ ಅಂದರೆ ಪಂಚಭೇದಗಳನ್ನು ಯಾರು ಸರಿಗಾಗಿ ತಿಳಿದಿರ್ತಾರೆ ಸುಮ್ಮನೆ ಯಾವ್ದರಿಂದ ಯಾವನು ಅಂತ ನಾನು ಹೇಳಿದಂತೆ ನೆನಪೇ ಹೇಳಿದ್ರು ಬರೀ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಬಂದರೆ ಸಾಲದು ಅದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಅದರ ಪರಿಚಯ ಇದ್ದವನಿಗಾದರೆ ಯಾವುದೇ ರೀತಿಯಲ್ಲೂ ಆತನಿಗೆ ಆಪತ್ತು ಬರೋಲ್ಲ ಅಜ್ಞಾನ ಸುಳಿಯೋಲ್ಲ ಇನ್ನು ವಿಷ್ಣು ಸ್ವಾಭೇದನೇ ವಚ ವಿಷ್ಣುವಿನ ಯಾವ ರೂಪದಲ್ಲೂ ಭಗವಂತನ ಮತ್ಸ್ಯಕೂರ್ಮಾದಿ ಯಾವ ರೂಪಗಳಲ್ಲೂ ಕೂಡ ಭಗವಂತನಿಗೆ ಭೇದ ಇಲ್ಲ ರಾಮ ಬೇರೆ ಕೃಷ್ಣ ಬೇರೆ ಏನು ಪರಶುರಾಮ ದೇವರು ಆ ಕಾಲಕ್ಕೆ ಸುಮ್ಮ ಹೋಗಿ ಒಳ್ಳೆ ಎಳೆ ಹುಡುಗ ತರುಣ ಒಳ್ಳೆ ಬಲಿಷ್ಠ ರಾಮನ ಜೊತೆಗೆ ಯಾಕಪಾಯು ತಗೋ ಹೋಗಬೇಕಾಗಿತ್ತು ಸುಮ್ಮನೆ ಮರ್ಯಾದೆ ತಕ್ಕೊಂಬಂದ ಅಲ್ಲಿ ಪರಶುರಾಮ ದೇವರಿಗೆ ರಾಮದೇವರಿಗೆ ನಡೆದ ಪ್ರಶ್ನೆ ಹಿಂಗಂದು ಬಿಡೋಣ ವೇದವ್ಯಾಸದೇ ಅವ್ರಿಗೆ ಏನು ಗೊತ್ತಿದ್ದರೆ ಬರೀ ಏನೋ ಅದು ಇದು ಅಂತ ಜಪಗಿಪ ಮಾಡಿಕೊಂಡಿರ್ತಾರಷ್ಟೆ ಅದು ಪರಶುರಾಮ ಅವನು ಬೇರೆ ಕೃಷ್ಣ ಯಾಕೆ ಅಗ್ರ ಪೂಜೆ ಮಾಡಿದರು ಅಂತಂದರೆ ಅವನಲ್ಲಿ ಎಲ್ಲ ಗುಣ ಇತ್ತು ಅವರಿಬ್ಬರಲ್ಲಷ್ಟು ಇರಲಿಲ್ಲ ಹಿಂಗೋ ಹಾಟ ಹೊಡಿಯೋಣ ಏನೇನೋ ಮಾತಾಡಿದರೆ ಆ ರೀತಿಯಲ್ಲಿ ಸ್ವಲ್ಪ ಅಬದ್ಧವಾಗಿ ತಿಳಿದರೂ ಕೂಡ ಮುಕ್ತರನ್ನಚಾನಥಾ ಅವನಿಗೆ ಮೌಖ ಇಲ್ಲ ಬಿಡುಗಡೆ ಆಗಬೇಕಾಗಿದ್ದರೆ ಎಲ್ಲ ತಿಳವಳಿಕೆ ಸಜ್ಜಾಗಿರಬೇಕಾ ಪರಮಾತ್ಮನಲ್ಲಿ ಸ್ವಾಭೇದವನ್ನು ಅವನಲ್ಲಿ ಯಾವ ದೋಷವೂ ಇಲ್ಲ ಮತ್ತೆ ಎಲ್ಲಾ ಗುಣಗಳೂ ಇದ್ದಾವೆ ತುಂಬ ಕೂತಾಯಿರ್ತದೆ ದೇವರನ್ನು ಏನ್ರಿ ನಿಷ್ಕರ್ಣೆ ಇದ್ದಾನೆ ದೇವರು ಅಷ್ಟು ಮಳೆಗಳೇ ಬಂದು ಅಲ್ಲೆಲ್ಲ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೆ ದೇವ್ರು ಕಾರುಣ್ಯ ಇದ್ದಿದ್ರೆ ಹೀಗೆ ಮಾಡುತ್ತಿದ್ದ ದೇವರು ಕಾರುಣ್ಯ ಮಾಡಿತ್ತು ಕಾರುಣ್ಯದ್ರೆ ಒಂದು ದಿವಸ ಪಟ್ಟದಲ್ಲೇ ಎಗರ್ಸ್ಬಿಟ್ರು ಅವನು ಎಲ್ಲರೂ ಇಷ್ಟೆಲ್ಲ ಸೃಷ್ಟಿಯಾದಿಗಳಿಗೆ ತರ್ತಾನೆ ಇರಲಿಲ್ಲ ಕಾರುಣ್ಯ ಅತಿಶಯ ಇರೋದರಿಂದಲೇ ಇಂಥವನ್ನೆಲ್ಲ ನೆನೆಸ್ತಿರ್ತಾನೆ ಎಚ್ಚರ ಕೊಡ್ಲಿಕ್ಕೋಸ್ಕರವಾಗಿಯೇ ಪ್ರತಿಯೊಂದು ವ್ಯಾಪಾರದ ಹಿನ್ನೆಲೆಯೊಂದು ಅಪಾರ ಕಾರುಣ್ಯ ಇದೆ ಸುಮ್ಮನೆ ಚಿಕ್ಕದು ಉದಾಹರಣೆ ಇರಬೇಕಾದರೆ ಅಭಿಮನ್ಯು ಮೃತನಾಗಿ ಹೋಗ್ತಾನೆ ಹದಿಮೂರನೇ ದಿವಸ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಸುದ್ದಿ ತಿಳಿಯತ್ತೆ ಸಂಕ್ಷಪ್ತಕ ಗಣಗಳೆಲ್ಲ ಅವನ್ನ ಹಿಡಿದು ಕುಳಿಸ್ಕೊಂಡ್ಬಿಟ್ಟಿರ್ತಾರೆ ಪದ್ಮದ್ಯೂಹದ ಒಳಗಡೆ ಹೋಗಲಿಕ್ಕೆ ಬಿಡೋಲ್ಲ ಅಲ್ಲೇ ನಡುನ ಕಡೆಗೆ ಅಭಿಮನ್ಯು ಸತ್ತ ಅಂತ ಭೀಮಸೇನ ದೇವರು ಒಳಗೆ ನುಗ್ಗಿ ಆ ಕಾಲಕ್ಕೆ ಶಂಕಧ್ವನಿ ಮಾಡ್ತಾರೆ ಗೊತ್ತಾಗುತ್ತೆ ಏನು ಮಾಡ್ಬೇಕು ಕೃಷ್ಣದೇವರ ಅಕಾಲಕ್ಕೆ ಅರ್ಜುನ ಅಪುಣಿ ಅಂತಂತೆ ಯಾಕೆ ಸ್ವಾಮಿ ಏನಾಯಿತು ನಿನ್ನ ಮಗ ಸತ್ತ ಹೋದ ಅಣಿ ಅಂತಂತೆ ಮಕ್ಕಳು ಸತ್ತ ಹೋದರೆ ಯಾರನ್ನ ಕುಣಿತಾರೆ ಕುಣಿ ಕುಣಿ ಅವನು ಕುಡಿಸ್ತಾನೆ ಅರ್ಥ ಆಗೋಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಸ್ವಾಮಿ ಅಂತ ಏನು ಸ್ವಾಮಿ ಇದು ಅಂಥ ನನಗಿಂತ ಹೆಚ್ಚು ನಿನಗೆ ಪ್ರೀತಿ ಪಾತ್ರ ಹದಿಮೂರು ವರ್ಷ ನಾವು ಜೊತೆಯಲ್ಲಿರಲಿಲ್ಲ ನೀನು ಸಾಕಿದವನು ಅಂಥದ್ದು ಅವನು ಸತ್ತೋದ್ರೆ ಆನಂದ ಪಡ್ತೀಯಲ್ಲ ಪುಣಿ ಪುಣಿ ಅರ್ಜುನ ಹೇಳ್ತೀನಿ ಪುಣಿ ಅಂತ ಅರ್ಥ ಆಗೋಲ್ಲ ಯಾರಿಗೂ ಯಾಕೆ ಸ್ವಾಮಿ ಹೀಗಾಕಂತ ಇದ್ದೀಯಾ ಅಪಾರ ದುಃಖ ಆಗ್ತಾ ಇದ್ದೀನಿ ನನಗೆ ದುಃಖ ಯಾಕೆ ಕಿರ್ತೀಯೋ ನೀವು ಪಾಂಡವರು ದೊಡ್ಡ ದೊಡ್ಡ ವೀರಾದ ವೀರರು ಅನೇಕ ಜನ ಇದ್ದಾರಲ್ಲ ಎಲ್ಲರ ಮಧ್ಯದಲ್ಲಿ ನಿಮಗಿಂತ ಒಂದು ತೂಕ ಹೆಚ್ಚಾಗಬೇಕು ಅಷ್ಟು ಕೀರ್ತಿ ಅವನು ಕೊಟ್ಟಿದ್ದೇನೆ ಯುದ್ಧ ಈ ರೀತಿಯಲ್ಲಿ ಘೋರ ಯುದ್ಧವನ್ನು ಮಾಡಿದೆ ಅವನು ಮೃತನಾಗಿರಲಿಲ್ಲ ಅಂತಾಗಿದ್ದರೆ ಅವನಿಗೆ ಆ ಕೀರ್ತಿ ಬರ್ತಿರಲಿಲ್ಲ ಇವತ್ತು ಒಂದು ಶರೀರ ತೆಗೆದು ಅವನನ್ನು ಮೇಲೆ ಕಳಿಸಿದ್ದೇನೆ ಉನ್ನತ ಲೋಕಕ್ಕೆ ಎಲ್ಲಿ ತನಕ ಇಲ್ಲಿ ಕೀರ್ತಿ ಶರೀರ ಇರುತ್ತೋ ಅಭಿಮನ್ಯು ಅಂದ್ರೆ ಕೂಡ ಅಚ್ಚರಿಚಕಿತರಾಗಬೇಕು ಅವನ ಮೇಲೆ ಅವನ ಕೀರ್ತಿಯನ್ನು ಕೊಂಡಾಡಬೇಕು ಹಾಗೆ ಅವನಿಗೆ ಆ ಕೀರ್ತಿ ಶರೀರದಿಂದಾಗಿ ಪ್ರತಿಯೊಬ್ಬರ ಬಾಯಲ್ಲ ಅವನು ಉಳಿಸಿದ್ದೇನೆ ಬೇರೆಯವರ ಮಧ್ಯದಲ್ಲಿ ಅವನಿಗೊಂದು ಆ ರೀತಿಯಲ್ಲಿ ಕೀರ್ತಿ ಬರ್ತಿರಲಿಲ್ಲ ಅವನ ಕೀರ್ತಿಯನ್ನು ತಂದುಕೊಡಲಿಕ್ಕೋಸ್ಕರನೇ ಎಲ್ಲ ಪ್ರಕರಣಗಳನ್ನು ಬೆಸೆದು ಅವನಿಗೆ ಪರಮಾನುಗ್ರಹ ಮಾಡಿ ಉನ್ನತ ಲೋಕ ಕೊಟ್ಟಿದ್ದೇನೆ ಕುಣಿ ಅಂತಂದು ಇದು ಅರ್ಥ ಆದ ಮೇಲೆ ಅರ್ಜುನರು ಸಮಾಧಾನ ಮಾಡಿಕೊಳ್ತಾರೆ ಕುಣಿತಾರ ಕಾಲಕ್ಕೆ ಅದು ಆ ಭಗವಂತ ಮಾಡಿದ್ದು ವ್ಯಾಪಾರಿಯಲ್ಲಿ ಅದರ ಹಿನ್ನೆಲೆಯಲ್ಲಿ ಮಹಾಕಾಲಿನಿ ಇರುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ತತ್ಕಾಲಕ್ಕೆ ಬೈದಾಕ್ಕಂಬಿಟ್ಟೆ ಬಯ್ಯೋದ್ರಿಂದ ಭಗವಂತನಿಗೆ ದೋಷಾರೋಪಣೆ ಮಾಡಿದಂತಾಯಿತು ಅದರಿಂದ ಮೋಕ್ಷ ಮೋಕ್ಷ ಪ್ರತಿಬಂಧಕ್ಕೆ ಬಂದು ಹೋಗ್ಬಿಡುತ್ತೆ ತಮಸ್ಸಿಗೆ ಹೋಗ್ತೇವಷ್ಟೇ ಅದಾಗಬಾರದು ಭಗವಂತ ಏನು ಮಾಡಿದ್ರು ಏನೋ ನಮ್ಮ ಹಿತಕ್ಕೆ ಮಾಡಿರ್ತಾರೆ ಯಾಕೆ ಮಾಡಿದ್ದಾರೆ ತತ್ಕಾಲಕ್ಕೆ ಗೊತ್ತಾಗೋಲ್ಲ ಮುಂದೆ ಮುಂದೆ ಪರಿಚಯ ಆಗುತ್ತದೆ ಆ ಕ್ರಮದಿಂದಲೇನೆ ಇಲ್ಲೂ ನಿರ್ದೋಷತ್ವಂ ಹಾಗೆ ಅನಂತ ಗುಣಗಳ ಉದ್ರೇಕ ಇದೆ ಭಗವಂತನಲ್ಲಿ ಗುಣಪೂರ್ಣ ಅಂತ ತಿಳಿದಿರಬೇಕು ಇಲ್ಲದೆ ಇದ್ರಮುಕ್ತಿ ಇಲ್ಲ ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶ ಸಮ್ಯಕ್ ಜ್ಞಾತ್ ಆಮ್ಯಥ ಭಗವಂತನ ಅವತಾರಗಳು ಯಾವುದು ಅವನ ಅವತಾರ ಯಾವುದಲ್ಲ ತಿಳಿದಿರಬೇಕು ಪೃಥ್ವಿ ಚಕ್ರವರ್ತಿಯನ್ನು ಭಗವಂತ ಮೇಲ್ನೋಟಕ್ಕೆ ಋತು ಚಕ್ರವರ್ತಿ ಭಗವಂತ ಅಂತ ಏನು ಅರ್ಥತಾನೆ ಒಳಗಡೆಯಲ್ಲಿ ರಾಜರಾಜ ಅಂತ ಭಗವಂತನ ರೂಪ ಇದೆ ಅಷ್ಟೇ ಋತು ಚಕ್ರವರ್ತಿ ಭಗವಂತ ಅಲ್ಲ ಚಕ್ರವರ್ತಿಗಳೆಂದು ಇರುವ ರೂಪ ಅಲ್ಲೂ ಇಟ್ಟಿದ್ದಾನೆ ವಿಶೇಷ ಇಟ್ಟಿದ್ದಾನಷ್ಟೇ ಬುದ್ಧರೂಪವನ್ನು ಹೇ ಆ ದೇವರು ಹೆಂಗಾಗ್ತಾರೆ ಅಪಪ್ರಚಾರ ಮಾಡಿದವನು ಬುದ್ಧರನ್ನು ಬೌದ್ಧರನ್ನೆಲ್ಲ ಬೈತೇವೆ ಬುದ್ಧನನ್ನು ಮಾತ್ರ ಪೂಜೆ ಮಾಡ್ಲಿಕ್ಕಾಗತ್ತಾ ಅಬದ್ಧ ತಿಳುವಳಿಕೆ ಕೊಟ್ಟವನು ಅವನು ಅತ್ಯಂತ ಅಪರಾಮಾಣಿಕ ಅವನಿಕ್ಕಿಂತ ಹಾಕಿದ್ರು ಆ ಜಾಗಕ್ಕೆ ಬಲರಾಮನಂತಂದು ಅವಲ್ಲ ಇವತ್ತು ನೀವು ಆಂಧ್ರಕ್ಕೆಲ್ಲ ಹೋಗಿರಿ ಆ ಕಡೆಯಲ್ಲೆಲ್ಲ ಅವರೆಲ್ಲರೂ ತಿಳಿದಿದ್ದೇನು ಆಂಧ್ರ ಅಲ್ಲಿ ಅದಕ್ಕೆ ಶುರುವಾಗ್ಲಿಕ್ಕೆ ಕಾರಣ ವಂಗದೇಶ ಇವತ್ತಿನ ಭುವನೇಶ್ವರ ಮುಂತಾದವುಗಳೇನಿದ್ದಾವಲ್ಲ ಪುರಿ ಜಗನ್ನಾಥ ಅಲ್ಲಿ ಶುರುವಾಗಿದ್ದೀವಲ್ಲ ವಾದ ಆ ಕಡೆಯವರು ಬಂಗಾಳ ಪ್ರಾಂತದೊಬ್ಬರು ಹೆಚ್ಚು ಅದನ್ನು ನಂಬುತ್ತಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಏತೆಯ ಸ್ವಾಂಶ ಕಲಾತ್ಮೂ ಕೃಷ್ಣಸ್ತು ಭಗವಾನ್ ಸ್ವಯಂ ಅವರು ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಸಾಕ್ಷಾತ್ತಾಗಿ ನಾರಾಯಣ ಎರಡೂ ವಿಪರೀತ ಭಗವಂತ ಅಲ್ಲದೇ ಇರೋದನ್ನ ಭಗವಂತ ಅಂತ ಚಿಂತನೆ ಮಾಡೋದು ಬಲರಾಮದೇವರನ್ನ ಭಗವಂತನ ರೂಪವನ್ನು ಬುದ್ಧ ರೂಪವನ್ನು ಕಿತ್ತು ಎರಡೆರಡು ದ್ರೋಹ ಅದರಿಂದಾಗಿ ಅರ್ಥ ಕೆಲಸ ಮಾಡಬಾರದು ಭಗವಂತನ ಆವೇಶೆಯಲ್ಲಿ ಯಾರಲ್ಲಿ ಆವೇಶ ಯಾವುದು ಅವತಾರ ಬಲರಾಮದೇವರಲ್ಲಿ ಆವೇಶ ಯಾವ ಆವೇಶ ಶುಕ್ಲಕೇಶ ಅಂತ ತನ್ನದೇ ರೂಪ ಇದೆ ಅದರ ಆವೇಶ ಎಲ್ಲಿ ನಿತ್ಯ ಆವೇಶ ಇದೆ ಎಲ್ಲಿ ತಾತ್ಕಾಲಿಕ ಆವೇಶ ಇದೆ ವಿಭೂತಿಗಳಲ್ಲಿ ಎಷ್ಟು ಪ್ರಕಾರ ಇದ್ದಾವೆ ಇದನ್ನೆಲ್ಲ ಸರಿಯಾಗಿ ತಿಳಿಯಬೇಕು ಸರಿಯಾಗಿ ತಿಳಿಲಿಲ್ಲ ಅಂತಂದರೆ ಅಂಥವರು ತಮಸ್ಸಿಗೆ ಬೀಳುತ್ತಾರೆ ಅವ್ರಿಗೂ ಮೋಕ್ಷ ಆಗೋಲ್ಲ ಸಮ್ಯಕ್ ಜ್ಞಾತ್ವ ಆಚಾರ್ಯರು ಸೃಷ್ಟಿ ರಕ್ಷಾಹೃತಿ ಜ್ಞಾನ ನಿತ್ಯ ಜ್ಞಾನ ಬಂಧನಾ ಮೋಕ್ಷಂಚ ವಿಷ್ಣು ತತ್ವೇವಾ ಜ್ಞಾತ್ವ ಮುಕ್ತರ್ನಚಾನಥ ಭಗವಂತ ನಡೆಸುವ ವ್ಯಾಪಾರಗಳಲ್ಲಿ ಈ ಎಂಟು ಅವನಿಂದಲೇನ ಸರಿಯಾಗಿ ತಿಳಿಬೇಕು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟಿ ಅಂತಂದರೆ ಯಾವುದೋ ಬ್ರಹ್ಮಾಂಡದ ಸೃಷ್ಟಿ ಮಾತ್ರ ಅಲ್ಲ ನಮಗೊಂದು ಹಸಿವೆಯ ಸೃಷ್ಟಿ ಆಗ್ತಾ ಇದೆ ನಿದ್ರೆ ಸೃಷ್ಟಿ ಆಗುತ್ತೆ ಹೌದು ಉಪನ್ಯಾಸ ಪುತ್ರ ಒಳ್ಳೆಯ ನಿದ್ದರೆ ಬರುತ್ತೆ ಆ ನಿದ್ದರೆ ಸೃಷ್ಟಿ ಯಾರು ಮಾಡೋರು ಭಗವಂತನೇ ಮಾಡೋರು ಹೌದಾ ಅದರಂತೆಯೇ ಸೃಷ್ಟಿಯ ಸ್ಥಿತಿ ನಮಗೇನಾರು ಬಂದದ್ದು ಕೆಲವು ಕಾಲ ತನಕ ಅದು ಉಳಿಬೇಕಾಗಿದ್ದರೆ ಅದು ಭಗವಂತನೇ ಮಾಡು ಹಾಗೆ ಬಹಳ ಹಸುವಾಗಿರುತ್ತೆ ಏನೋ ತಿಂತೇ ಹಸಿವೆ ನಿವಾರಣೆ ಆಗುತ್ತೆ ಅದಕ್ಕೆ ಲಯ ಅದೇ ಲಯ ನಿದ್ದರೆ ಹೋಯಿತು ಲಯ ಆಯಿತು ಇದೆಲ್ಲ ಪದಾರ್ಥ ಯಾವುದು ಹುಟ್ಟಿತ್ತೋ ಅದಕ್ಕೆಲ್ಲ ಲಯ ಆಗುತ್ತೆ ಆ ಲಯ ಎಲ್ಲ ಯಾವುದರಿಂದ ಅದು ಭಗವಂತನಿಂದಲೇನು ಅಂದರೆ ಏನು ಕೊಟ್ಟರು ಏನು ಕಸಿಕೊಂಡ್ರೂ ಅದು ಭಗವಂತನೇ ಕೊಡೋದು ನಮ್ಗೆ ಆ ಇದರ ಮೇಲೆ ನಿಯಮನ ಅಂತಾನೆ ನಿಯಮನ ಅಂತಂದ್ರೆ ಏನು ವ್ಯಾಪಾರಿಯು ಪ್ರೇರಣ ಒಂದು ಗಾಡಿಯನ್ನು ಹಾಳಾಗದ ಇದ್ದಂತೆ ನೋಡಿಕೊಂಡ್ರೆ ಸ್ಥಿತಿ ಅದಕ್ಕೆ ಕೀ ಹಾಕಿ ಇಗ್ನಿಷನ್ ಆನ್ ಮಾಡಿದರೆ ಅದು ನಿಯಮನ ಅಷ್ಟೇ ತತ್ತದ್ ವ್ಯಾಪಾರದಲ್ಲಿ ಪ್ರೇರಣೆ ಮಾಡಿ ತಾನಲ್ಲ ಇಂತಿಂತ ಕನಸು ಇಂತಿಂತ ಕಣ್ಣು ನೋಡುತ್ತೆ ರೂಪಗಳನ್ನು ನೋಡುತ್ತೆ ಕಣ್ಣೆಂದು ವಾಸನೆ ನೋಡೋದಲ್ಲ ಮತ್ತೆ ಎಲ್ಲಾನ ಅಂತ ಆಶ್ಚರ್ಯ ತೋರಿಸಿ ನೋಡೋಣ ಇಂಥವರ ಕಣ್ಣು ವಾಸನೆ ನೋಡತ್ತೆ ಇಂಥವರ ಮೂಗು ಪದಾರ್ಥಗಳನ್ನೆಲ್ಲ ಅದರ ರೂಪಗಳನ್ನೆಲ್ಲ ನೋಡುತ್ತೆ ಎಲ್ಲಾರ ಕಾಣುತ್ತಾ ಆ ದೇವರೊಬ್ಬರಿಗೆ ಅದು ಬೇರೆಯವರಿಗೆ ನಡೀಲೇ ಇಲ್ಲ ಯಾಕೆ ಅಲ್ಲಲ್ಲೇ ನಿಂತು ಆ ವ್ಯಾಪಾರ ಪ್ರೇರಣೆ ಮಾಡ್ತಾನಾದ್ದರಿಂದಾಗಿ ಪರಮಾತ್ಮ ನನಗೆ ನಿಯಮನಕರ್ತ ಅಂತ ಅವನನ್ನು ಕೂಗ್ತಾನೆ ಅದರಂತೇನೆ ಮುಂದೆ ಜ್ಞಾನ ಅಜ್ಞಾನ ಯಾರಿಗೆ ತಿಳುವಳಿಕೆ ಕೊಡಬೇಕು ಕೊಡಬೇಕು ಅವ್ರಿಗೆ ಕೊಡ್ತಾನೆ ಯಾರಿಗೆ ಬೇಡ ಯಾವ ಕಾಲಕ್ಕೆ ಬೇಡ ತೆಗೆದು ಬಿಡ್ತಾನೆ ಎಲ್ಲ ಗೊತ್ತಿರುತ್ತೆ ಚೆನ್ನಾಗಿ ಓದಿರ್ತಾನೆ ಹಗಲು ರಾತ್ರಿ ಕೂತ್ಕೊಂಡು ಓದಿರ್ತಾನೆ ಹುಡುಗ ಪರೀಕ್ಷೆಯಲ್ಲಿ ಕೂತಾ ಬರ್ತು ಹೊರಗೆಂದು ಬರ್ತಿರಲಿಕ್ಕೆ ಮತ್ತೆಲ್ಲ ನೆನಪಾಗುತ್ತೆ ಈ ಮತ್ತೆ ಅವನು ಬರಿತೇನೆ ಎಂದ್ರಾಗಳು ಧ್ಯ ಪ್ರಚೋದಯಾತ್ ಬುದ್ಧಿ ಪ್ರಚೋದಕ ಭಗವಂತನೇ ಅವಟ್ಟರು ಉಂಟು ಇಲ್ಲ ಜ್ಞಾನ ಅಜ್ಞಾನ ನಮ್ಮನ್ನು ಕಟ್ಟುಹಾಕಿರೋ ನಮ್ಮನೇ ಬಂಧಕವೋ ಭವಪಾಶಾಚ ಭವಾಷೇನ ಮೋಚಕಃ ನಮ್ಮನ್ನು ಕಟ್ಟುಹಾಕುವನು ಅವನೇ ಕಟ್ಟುಹಾಕಿದ್ದನ್ನು ಬಿಡಿಸಿ ನಮ್ಮನ್ನು ಉದ್ಧಾರ ಮಾಡುವವನು ಆತನೇ ಅದನ್ನು ತೋರಿಸಿಕೊಡ್ತಾರೆ ಇದನ್ನು ಇವೆಲ್ಲ ಭಗವಂತನಿಂದಲೇಂದು ಯಾರು ತಿಳಿತಾರಲ್ಲ ಅವನಿಗೆ ಮಾತ್ರ ಮುಕ್ತಿ ಇದೆ ಇದನ್ನೇ ಜನ್ಮಾದ್ಯಸ್ಯತಃ ಅಂತ ಈ ಎಂಟನ್ನೇ ತೊಗೊಳ್ಬೇಕು ಅಂತನ್ನುವುದಕ್ಕೆ ಪುರಾಣಗಳನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು ಭಾಷೆದಲ್ಲಿ ಈ ಎಂಟನ್ನೇ ಸರಿಯಾಗಿ ಚಿಂತನೆ ಮಾಡಿದರೆ ಮಾತ್ರ ಇದು ಭಗವಂತನ ಲಕ್ಷಣ ಸರ್ವಗುಣ ಪರಿಪೂರ್ಣತ್ವ ಸರ್ವದೋಷವಿದೂರತ್ವ ಈ ಎರಡು ಲಕ್ಷಣಗಳಿಗೆ ಇದು ಸಂಭಾವಕಲಕ್ಷಣ ಅಂತ ಕೂಕ್ತಾರೆ ಅಸಂಭಾವನಾ ಪರಿಹಾರವನ್ನು ಮಾಡುವ ಲಕ್ಷಣ ಇದು ವೇದಾನುಶ್ಚ ಪಂಚರಾತ್ರಣಿ ಸೇತಿಹಾಸ ಪುರಾಣ ಜ್ಞಾತ್ವ ವಿಷ್ಣುಪರಾನೇವಾ ಮುಚ್ಚ್ಯ ಕ್ವಚಿತ್ ಸಮಗ್ರ ವೇದಗಳು ಪ್ರತಿ ವೇದ ಮಂತ್ರ ಅಕ್ಷರ ವರ್ಣ ಸರ್ವೇ ಘೋಷಾ ಐತರುಪನಿಷುತ್ತ ಹೇಳಿದಂತೆ ಎಲ್ಲವೂ ಕೂಡ ಭಗವಂತನನ್ನೇ ಹೇಳೋದು ನಾಮನ ಸರ್ವಾಶಂತಿ ತನ್ ವೈ ವಿಷ್ಣು ಪರಮ ಉದಾಹರಂತಿ ಇವೆಲ್ಲ ಸರಿಯಾಗಿ ತಿಳಿದಿರುವ ವೇದೈಶ್ಚ ಸರ್ವೈರಹಮೇವೇದ್ಯ ವೇದಾಂತಕೃತ್ ವೇದ ವಿಧೇವ ಚಾಹಂ ಯಾರು ಹೇಳಿದ್ದಾರೆ ಸ್ವಯಂ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿಕೊಂಡಿದ್ದಾರೆ ಸರ್ವೈ ವೇದೈ ಅಹಮೇವ ವೇದ್ಯ ಬೇರೆ ಯಾರೂ ಅಲ್ಲ ಸಕಲ ವೇದ ಮಂತ್ರಗಳು ಸ್ವರ ಅರ ಮದ ಕ್ರಮ ಎಲ್ಲವೂ ಕೂಡ ನನ್ನನ್ನೇ ಹೇಳೋದು ಹಾಗೆ ತಿಳಿಯಬೇಕು ಇನ್ನು ಪಂಚರಾತ್ರಾಗಮ ಇತಿಹಾಸ ಅಂತಂದರೆ ಮೂಲರಾಮಾಯಣ ಮತ್ತು ಮಹಾಭಾರತ ಅದರಂತೆ ಭಾಗವತಾದಿ ಪುರಾಣಗಳು ಇವೆಲ್ಲವೂ ಕೂಡ ವಿಷ್ಣು ಪರವಾಗಿಯೇ ಇದ್ದಾವೆ ಬೇರೆಯವರನ್ನು ಹೇಳ್ತಾ ಇಲ್ಲ ದೊಡ್ಡವರ ಅನುಗ್ರಹ ಪಡೆದರೆ ಅದರ ಪರಿಚಯ ಆಗುತ್ತೆ ಆ ಕ್ರಮದಲ್ಲಿ ತಿಳಿದರೆ ಅವನಿಗೆ ಮೌಖ ಇಲ್ಲ ಹೌದರಪ್ಪ ಭಕ್ತಿಯನ್ನು ಪಡೀಬೇಕು ಇದನ್ನೆಲ್ಲ ತಿಳಿದು ಏನು ಭಕ್ತಿ ಅಂತಂದರೆ ಭಕ್ತಿ ಅಂತಂದರೆ ನಾವೆಲ್ಲ ತಿಳ್ಕೊಂಡಿದ್ದೇನೆ ದೊಡ್ಡವರಲ್ಲಿ ಮಾಡುವ ಪ್ರೀತಿಯನ್ನು ಭಕ್ತಿ ಅಂತ ಅಷ್ಟೇ ಪ್ರೀತಿ ಮೂರು ವಿಧ ದೊಡ್ಡವರಲ್ಲಿ ಮಾಡಿದರೆ ಭಕ್ತಿ ತನ್ನ ಸಮಾನ ವಯಸ್ಕರಲ್ಲಿ ಮಾಡಿದರೆ ಸ್ನೇಹ ತನಗಿಂತ ಚಿಕ್ಕವರಲ್ಲಿ ಮಾಡಿದರೆ ವಾತ್ಸಲ್ಯ ಅಂತ ಅಷ್ಟೇ ತಾನೇ ದೊಡ್ಡವರಲ್ಲಿ ಮಾಡಿದರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದು ನಿಜ ಅದು ಆರಂಭಿಕ ಹಂತದಲ್ಲಿ ಮಾಹಾತ್ಮ ಜ್ಞಾನ ದೊಡ್ಡವರಲ್ಲಿ ಇರುವ ಮಹತ್ವದ ಜ್ಞಾನವನ್ನು ತಿಳಿದಾಗ ಅವರಲ್ಲಿರುವ ಹೆಚ್ಚುಗಾರಿಕೆಯನ್ನು ಅರ್ಥ ಮಾಡಿಕೊಂಡಾಗ ಅವರಲ್ಲೊಂದು ಪ್ರೀತಿ ಮೂಡುತ್ತೆ ತಂದೆ ತಾಯಿಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಅವು ಎಂಥ ಜ್ಞಾನ ಇದೆ ಗೊತ್ತಾ ಎಂಥ ಕಲೆ ಇದೆ ಗೊತ್ತಾ ನಿಮ್ಮ ಹಿರಿಯರಿಗೆ ಇವೆಲ್ಲ ಹೇಳಿದಾಗ ಹೌದಲ್ಲ ಅಂತ ಪ್ರೀತಿ ಮೂಡುತ್ತೆ ಅಷ್ಟೇ ಅಲ್ಲ ಅದಷ್ಟೇ ಸಾಲು ಮಾಹತ್ತ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಭಗವಂತನ ಭಕ್ತಿ ಅಂತಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಸುದೃಢ ಸರ್ವತೋಧಿಕ ದೃಢವಾಗಿರಬೇಕು ಬೇಕಷ್ಟು ಪ್ರತಿಬಂಧಕಗಳು ಬಂದರೂ ನಮ್ಮನ್ನು ಬೇಕಾಟ್ಟು ಪರೀಕ್ಷೆ ಮಾಡಿದರೂ ಕೂಡ ಭಗವಂತನ ಭಕ್ತಿಗಳ ಹೋಗಬಾರದು ಮತ್ತು ಭಗವಂತ ಮಹಾತ್ಮ ಜ್ಞಾನ ಎಲ್ಲ ಇತ್ತು ಒಮ್ಮೆ ಪ್ರೀತಿ ಇತ್ತು ಏನೋ ಸ್ವಲ್ಪ ಎಡವಟ್ಟಾಯಿತು ಇವ್ನ ಜೀವನದಲ್ಲಿ ಏನೋ ಇವನು ಪ್ರಾರಬ್ಧ ಕ್ರಮದಿಂದ ಏನೋ ಆಯಿತು ಏ ದೇವ್ರು ಸರಿಯಲ್ಲಿ ಹೋಗಿ ತಾಕ್ಬಿಟ್ಟು ಬೇಕಷ್ಟು ಪ್ರತಿಬಂಧಕಗಳು ಬಂದರೂ ಅದನ್ನು ತಪ್ಪಿಸಬಾರದು ಸತ್ಯಲೋಕಾಧಿಪತಿಗಳು ಭೀಮಸೇನ ದೇವರಿಯಲ್ಲಿ ಬಂದಾಗ ಎಷ್ಟು ಆಟ ಆಡಿಸಿದ್ದಾನೆ ದೇವರು ಅವರು ವನವಾಸ ಆಗಬೇಕು ರಾಜ್ಯಕ್ಕೆ ತಗೊಂಡ ತಮ್ಮ ಎದುರುಗಡಿಯಲ್ಲೇನೆ ಹೆಂಡತಿ ಸರ್ಗಿ ಕೈ ಹಾಕ್ತಾರೆ ಏನು ಮಾಡುವಾಗಲೂ ಕೂತಿರ್ಬೇಕು ಇವನ್ನೆಲ್ಲ ಮಾಡಿ ಸ್ವಾಮೀಜಿ ನಿನ್ನಸೇವಾ ಅಂತ ಅರ್ಪಣೆ ಮಾಡಿದಿರೋ ಹೊರತು ಹತ್ತು ಹತ್ತಿಗೆ ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡುತ್ತಿದ್ದರು ಮತ್ತು ವಿಚಿತ್ರ ಅಂದರೆ ಅವರು ದುಃಖ ಪಡ್ತಿರಲಿಲ್ಲ ಆ ಕಾಲಕ್ಕೆ ಏನು ಕ್ರೋಧ ಆದಿಗಳು ತೋರಿಸ್ತಿದ್ರು ಅಟ್ಟೆ ಕೀಚಕ ಬಂದು ಹೆಣತಿಗೆ ಮುಖ ಓದ್ದಿದ್ದಾನೆ ದ್ರೌಪದಿ ದೇವಿಯರಿಗೆ ರಕ್ತ ಒಂದು ಹೋಗಿದೆ ಭೀಮಸನ್ ದೇವರು ಏನು ಮಾಡ್ತಾ ಇದ್ದರು ನೀವು ವಿರಾಟ್ ಪರ್ಮ ಕೇಳಿ ಆರಾಮಾಗಿ ಹೋಗಿ ರತ್ನ ತೂಲಿಕಾ ತಲುಪದಲ್ಲಿ ಆರಾಮ್ ಮಲ್ಕೊಂಡಿದ್ದರು ಅವರ ಮಲ್ಲ ಯುದ್ಧ ಹಾದಿಗಳನ್ನು ಮಾಡಿದ್ದರಿಂದ ಸಂಪತ್ತು ಸುಲಿಸಿದ್ದ ವಿರಾಟರಾಜ ಅವು ಗೋಣಿಚೀಲ ಹಾಸ್ಕೊ ಮಲ್ಕೋತಿರಲಿಲ್ಲ ಮತ್ತು ಅಡುಗೆ ಮನೆಯಲ್ಲಿ ಅವ್ರ ಪಾಕಾಧ್ಯಕ್ಷರಾಗಿದ್ದು ನಿಜ ಆದರೆ ರಕ್ತ ತೋಲಿಕಾ ತಲುಪದಲ್ಲಿ ಆನಂದವಾಗಿ ಮಲಗಿದ್ದರು ದ್ರೌಪದಿ ದೇವಿಯರು ತಿಮಿದು ಮಾತಿನಿಂದಾಗಿ ಎಬ್ಬಿಸ್ತಾರೆ ಅಂತ ವಿರಾಟ ಪರ್ವದಲ್ಲಿ ಬರುತ್ತೆ ಯಾಕೆ ದುಃಖ ಪಡಬೇಕ್ರೀ ಭಗವದ್ ಇಚ್ಛಾ ಇದೆ ಯಾವ್ಯಾವ ಹೊತ್ತಿಗೆ ಏನೇನಾಗಬೇಕೋ ದೇವರು ನಿಂತು ಮಾಡಿಸ್ತಾರೆ ಯಾಕೆ ದುಃಖ ಪಡಬೇಕು ಇದರ ಸರ್ಗಿಯಾಗಿ ಬಲ್ಲವರವರು ಅದರಿಂದಾಗಿ ಬಿಕ್ಕಾಟ್ಟು ಪ್ರತಿಬಂಧಕಗಳು ಬಂದರೂ ಕೂಡ ಭಗವದ್ದು ಭಕ್ತಿ ವಿಚಲಿತವಾಗಬಾರದು ಸುದೃಢ ಸರ್ವತೋಧಿಕ ನಮ್ಮ ಗುರುಗಳನ್ನು ಮಾಡ್ತೇವೆ ಒಬ್ಬ ಅಣ್ಣ ಇದ್ದರೆ ಅವನಲ್ಲಿ ಮಾಡ್ತೀವಿ ಪ್ರೀತಿ ತೋರಿಸ್ತೇವೆ ಅಲ್ಲಿ ಭಕ್ತಿ ಇದೆ ನಮಸ್ಕಾರ ಮಾಡ್ತೇವೆ ಅವರಿಗಿಂತ ಹಿರಿಯರು ತಂದೆ ತಾಯಿಗಳು ಅವರಿಗಿಂತ ಹಿರಿಯರು ಗುರುಗಳು ಅವ್ರ ಮೇಲೆ ಅವ್ರ ಮೇಲೆ ಅವರ ಮೇಲೆ ಕಡೆಗೆ ಮುಖ್ಯಪ್ರಾಣಿದೇವರು ಬ್ರಹ್ಮಮಾಯಿಗಳು ಅವನ ಮೇಲೆ ರಮಾದೇವಿ ಅವರ ಮೇಲೆ ಸರ್ವಸ್ವ ಭಕ್ತಿ ಭಗವಂತರಲ್ಲಿ ಅವನ ಮೇಲೆ ಇನ್ನೊಬ್ಬರಿಗೆ ಎಂಥ ಸ್ಥಾನಕ್ಕೆ ಆಧರಿಸಿಡಬಾರದು ಇನ್ನೆಲ್ಲ ಪೂರ್ಣ ಅಲ್ಲಿಗೆ ಅಕ್ರಮದಲ್ಲಿ ಅದಕ್ಕೆ ಅಂತಾರಲ್ಲ ವಿಷ್ಣೋರ್ ಅತ್ಯುತ್ತಮತ್ವಾ ಅಖಿಲ ಗುಣಗಣೈ ತತ್ರ ಭಕ್ತಿ ಗರಿಷ್ಠಾಂ ಆಮೇಲೆ ಸಂಸ್ಪಷ್ಟೇ ಶ್ರೀಧರಾಭ್ಯಾಂ ಅನುಮತ ಪರಿವಾರ ಆತ್ಮನಾ ಸೇವಕೇಶು ಇನ್ನೆಲ್ಲ ಭಗವಂತನನ್ನು ಎಷ್ಟೆಷ್ಟು ಒಲಿಸಿಕೊಂಡಿದ್ದರು ಎಷ್ಟೆಷ್ಟು ಜ್ಞಾನ ಇದೆ ಎಷ್ಟೆಷ್ಟು ಒಲಿಸಿಕೊಂಡಿದ್ದಾರೆ ಅದಕ್ಕೆ ತಕ್ಕಂತಹ ಅಭಿಯೋಗ್ಯತ ಪರಿಚಯ ಆಗುತ್ತೆ ಅಷ್ಟಷ್ಟೇ ಭಗವಂತನ ಪರಿವಾರ ವರ್ಗ ಅಂತ ಅವರಲ್ಲಿ ಆ ಭಕ್ತಿಯನ್ನು ಹೀಗೆ ತೋರಿಸಬೇಕು ಸರ್ವತೋಧಿಕ ಪ್ರೀತಿ ಸ್ನೇಹ ಇದೆಯಲ್ಲ ಅದು ಭಗವಂತನಲ್ಲೇ ಏನು ಸ್ನೇಹ ಅಂತಂದರೆ ಬರೀ ಪ್ರೀತಿ ಮಾಡುವುದು ಅಷ್ಟೇ ಅಲ್ಲ ನಿರೀಕ್ಷೆಯನ್ನು ಸೇರಿಸಿ ಸ್ನೇಹ ಅಂತಂತ ಸ್ನೇಹ ಅಂದರೆ ಅಂಟು ಯಾವ ತರಹದ ಅಂಟು ನಮಗೇನಾದ್ರು ಒಂದು ಒಳ್ಳೆಯ ಪದಾರ್ಥ ಸಿಕ್ಕರೆ ಚಕ್ಕಂತ ಸ್ನೇಹಿತರು ತೊಗೊಂಡೋಗಿ ಕೊಡ್ತಾ ಅಂದ್ರೆ ಯಾಕೆ ಅವನಗೊಂದು ಅಂಟಿದೆ ನಾನು ಒಬ್ಬನೇ ಹೇಳ್ತೀನಿ ಇಲ್ಲಪ್ಪ ನಾನು ಪ್ರೀತಿಸುವವನೊಬ್ಬ ಇದ್ದಾನೆ ಇಲ್ಲೊಬ್ಬ ಅವನು ತಗೊಂಡು ಹೋಗಿ ಕೊಟ್ಟು ಹಾಗೆ ತನ್ನ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾನಿಲ್ಲ ಅದೇ ಸ್ನೇಹ ಆ ಸ್ನೇಹೋ ಭಕ್ತರಿತ ಪ್ರೊಕ್ತಃ ತಯಾಮಕ್ತರ್ ನಚಾನ್ಯಥಾ ಇದರ ಮೇಲೆ ದೇವತುಗಳು ಮನುಷ್ಯರು ದಾನವರು ಅದನ್ನ ಸ್ಪಷ್ಟ ಆಗೋಲ್ಲ ಸಾತ್ವಿಕರು ರಾಜಸರು ತಾಮಸರು ಅಂಥ ತ್ರಿವಿಧರೂ ಜೀವನಲ್ಲಿ ಇದ್ದೇ ಇದ್ದಾರೆ ಆಚಾರ್ಯ ಯಾವಾಗ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಎಟ್ಟು ಹೇಳ್ತಾ ಇದ್ದಾರೆ ಈವತ್ತು ಜನ ಇದನ್ನು ಒಪ್ಪಿಕೊಳ್ಳಬಲ್ರು ಏ ಹಾಗೆಲ್ಲ ಇಲ್ಲ ವಿಶಿಷ್ಟ ಅದ್ವೈತಗಳನ್ನು ಕೇಳಿದರೆ ಎಲ್ಲ ಜೀವರು ಸಮಾನ ದೇವರಂತೆಯೇ ಎಲ್ಲರೂ ಸಮಾನ ಇದ್ದಾರೆ ಯೋಗ್ಯತೆಯಲ್ಲಿ ಈಗ ಏನೇನೋ ವ್ಯತ್ಯಾಸ ಆಗಿದೆ ನಾಳೆ ಎಲ್ಲ ಸಮಾನ ಆಗ್ತಾರೆ ಅದ್ವೈತಗಳನ್ನು ಕೇಳಿ ಬೇರೆ ಬೇರೆ ಇಲ್ಲೇ ಇಲ್ಲರಿ ಬೇರೆ ಬೇರೆ ಇದ್ದಿರ್ತಾನೆ ಇವರು ಸಮಾನನೋ ಅಸಮಾನನೋ ದೇವತೆಗಳು ಇತ್ತು ಯಾರ್ಯಾರಿಲ್ಲ ಇರೋದೇ ಪರಬ್ರಹ್ಮ ಒಬ್ಬ ಪರಬ್ರಹ್ಮ ಒಬ್ಬ ಇದ್ದಾನೆ ಅವನಲ್ಲಿ ಏನಿದೆ ಏನೂ ಇಲ್ಲ ಸುಮ್ಮನೆ ಇದ್ದಾನೆ ಅಂತ ಅಂತ್ಯವಷ್ಟೇ ಅವನು ಇಲ್ಲ ಒಂದು ರೀತಿಯಲ್ಲಿ ಬೌದ್ಧರೇ ಪ್ರಚನ್ನ ಬೌದ್ಧರು ಪ್ರಕಟ ಬೌದ್ಧರು ಅಂತ ಅಲ್ಲ ಜ್ಞಾನಿಗಳಿಗೆ ಮುಗಿದಾಕಿದ್ದಾರೆ ಅವಲ್ಲ ಅಂತಹ ಯೋಗ್ಯ ಜಗತ್ತಲ್ಲೇ ಶೂನ್ಯ ಅಸತ್ ಅಂತ ಕೂಗುವಂತಹ ನೀಚರು ಅವರು ಅದು ಅಸತಂತೂ ಕೂಗೋಲ್ಲ ಸತ್ ಅಲ್ಲ ಅನ್ಬಿಡ್ತಾರಷ್ಟೆ ಸತ್ವಿವವಿಕ್ತ ಅಂತ ಹೇಳ್ತಾರೆ ಕಡೆ ಪಂಚಮಿಥ್ಯಾತ್ವಗಳನ್ನೆಲ್ಲ ವ್ಯಾಸರಾಜರು ನಿರೂಪಣೆ ಮಾಡ್ತಾ ಬರ್ತಾರೆ ಏನಪ್ಪಾ ಮಿಥ್ಯಾಿಥ್ಯ ಅಂದರೆ ಏನು ನಿನ್ಗೇನು ಅಭಿಪ್ರಾಯ ಅದು ಹೇಳ್ಬಿಡು ಮಿಥ್ಯಾ ಅಂತಂದರೆ ನಮಗೆ ಅಸತ್ತು ಅಲ್ಲ ನೀವು ಸತ್ತು ಅಲ್ಲ ಅಂದರೆ ಅಸತ್ಯ ಅಂತ ಹೋಗ್ಬಿಡ್ತೀರ ಅದಲ್ಲ ಸತ್ವಿವಿಕ್ತ ಏನು ಹಾಗಂದರೆ ನೀವು ಬೇರೆ ಭಾಳ ತಲೆ ಕೆಡಿಸ್ಬೇಡ್ರಪ್ಪ ಸತ್ ವಿಭಿಕ್ತ ಅಂತ ತಿಳ್ಕೊಂಬಿಡಿ ಪಂಚಮವಿಭಿಕ್ತಿ ಹತ್ತೋ ಅದೇನೇ ಪ್ರಕಾರ ಇದು ಸತ್ತಲ್ಲ ಅಷ್ಟೆ ಪ್ರಪಂಚ ಇರೋದಲ್ಲ ನೀವು ಇನ್ನೇನಾರ ತಿಳ್ಕೊಳ್ಳಿ ಒಟ್ಟು ಇಲ್ಲ ಅಷ್ಟೆ ನಾವಾಗರ ಅಸತ್ತ ಏನು ಬೇಕಾನು ಅಂದ್ಕೊಳ್ಳಿ ಇಲ್ಲ ಅಷ್ಟೆ ಇಲ್ಲ ಅಂತನೋದಕ್ಕಿಂತ ಇನ್ನೇನು ಬೇಕದನ್ನು ಇಂಥ ನೀಚು ಪ್ರಪಂಚದಿಂದ ಎಲ್ಲ ಲಾಭ ಪ್ರಪಂಚ ಇಲ್ಲ ದೇವಿಲ್ಲ ಅದಿಂಟಿಲ್ಲ ಏನೇನಿಲ್ಲ ಧರ್ಮ ಇಲ್ಲ ಕರ್ಮ ಇಲ್ಲ ವೇದ ಇಲ್ಲ ಶಂಕರಾಚಾರ್ಯರು ಭಾಷ್ಯ ನೋಡಬೇಕು ಆತ್ಮೀಯ ತಿತು ಉಪದಿಶಾಂತಿ ಗ್ರಾಹ ಚ ಇತ್ಯಾದಿಗಳಲ್ಲಿ ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಅಂದರೆ ಪ ಮತ್ತು ಹಗಾರೆ ಪ್ರಪಂಚ ಆದಮೇಲೆ ನಾನೇ ಬ್ರಹ್ಮ ಅಂತ ಪರಿಚಯ ಆಗುತ್ತೆ ಅದಾದ ವೇದಗಳು ಪ್ರಮಾಣಗಳು ನಮಗಿಷ್ಟೆಲ್ಲ ತಿಳಿಸಿಕೊಟ್ಟಿದ್ರೂ ಕೂಡ ಮಿಥ್ಯ ಆಗಬೇಕಲ್ಲ ಬಿಡು ಆಗಲಿ ಅದಕ್ಕೆ ನಂತೆ ಅಂತ ಮಾತಾಡ್ತಾರೆ ಸಾಕ್ಷಾತ್ ಸ್ವಯಂ ಶಂಕರಾಚಾರ್ಯರ ಭಾಷ್ಯದಲ್ಲಿ ಮಾತಿದೆ ಇಂಥ ನೀಚರವರು ಅದಕ್ಕಂದರು ಇಂಥವರು ಇದ್ದೇ ಇರ್ತಾರೆ ನಾವು ಜಗತ್ತಿನಲ್ಲಿ ಇವತ್ತಿಗೂ ನೋಡ್ತಾ ಇದ್ದೇವೆ ಯಾವುದು ಅತ್ಯಂತ ಪ್ರಸ್ತುತ ವಿಚಾರ ಮಾಡಿ ಮಹಮ್ಮದಿಯರೆಲ್ಲ ಏನಂತಾರೆ ಒಂದಲ್ಲ ಒಂದು ದಿವಸ ಬರೇ ನಮ್ಮವರೇ ತುಂಬಿರ್ತಾರೆ ಪ್ರಪಂಚದಲ್ಲಿ ಪಾಪ ಕನಸು ಕಾಣ್ತಾ ಇದ್ದರು ಕ್ರೈಸ್ತರು ಅವರು ಹಾಗೆ ಅನ್ಕೊಳ್ತಾ ಇದ್ದಾರೆ ಈಗ ಅವರವರ ಮತೀಯರೆಲ್ಲ ಅಂದ್ಕೊಳ್ತಾ ಇದ್ದಾರೆ ಆದರೆ ವಿಚಿತ್ರ ನಮ್ಮವರು ಎಂದೂ ಕೂಡ ಅಂಥ ಕನಸು ಕಾಣಲೇ ಇಲ್ಲ ರಾಮಾಯಣ ಕಾಲದಲ್ಲೂ ಸುರಾಣಕ ದೈತ್ಯರಿದ್ದೇ ಇತ್ತು ಹೌದಾ ರಾಮಚಂದ್ರ ದೇವರ ಆಳ್ವಿಕೆಯ ಕಾಲದಲ್ಲೂ ಅಮ್ಮನವರ ಬಗ್ಗೆ ಸೀತಾದೇವಿಯರ ಬಗ್ಗೆ ಅವ ರಾವಣನ ಮನೆಯಲ್ಲಿದ್ದು ಬಂದವಳು ಪರಪುರುಷನ ಮನೆಯಲ್ಲಿದ್ದು ಬಂದವಳು ಅಂತ ಅಪಪ್ರಚಾರ ಮಾಡುವವರು ಇದ್ದೇ ಇದ್ದರ ಎಲ್ಲ ಕಾಲಕ್ಕೂ ದೈತ್ಯರೂ ಇರ್ತಾರೆ ಏನಾಗದು ಇದು ಏನು ಬೇಡಪ್ಪ ಅಂತನ್ನುವ ರಾಜಸರೂ ಇರ್ತಾರೆ ಸಾತ್ವಿಕ ಧರ್ಮ ಧರ್ಮಕ್ಕೋಸ್ಕರವಾಗಿ ಹೋರಾಡುವಂತಹ ಇದ್ದೇ ಇರ್ತಾರೆ ಆ ಕಾಲ ಆ ದೇಶ ನಾನಾ ತರಹದ ಗುಣಗಳಿಗೆ ಕೆಲವೊಮ್ಮೆ ಕೆಲವರು ಹೆಚ್ಚಾಗ್ತಾರೆ ಕೆಲವೊಮ್ಮೆ ಕೆಲವರು ಕಮ್ಮಿ ಆಗ್ತಾರೆ ಜಯ ಕಾಲೇ ತು ಸತ್ವಸ ಇವನೆಲ್ಲ ಏನಂದಿದ್ದಾರೆ ನನ್ನೆ ಹಿರಣ್ಯಕಶುಕುವಿನ ಪ್ರಕರಣವನ್ನು ತಗೊಂಡು ಸ್ಪಷ್ಟವಾಗಿ ಶುಕಾಚಾರ್ಯು ಇದನ್ನೆಲ್ಲ ನಿರೂಪಣೆ ಮಾಡಿಕೊಟ್ಟಿದ್ದ ಅಟ್ಟೆ ಅಲ್ಲ ಸಾವಿನ ಸುದ್ದಿ ಕೇಳಿದವರಿಬ್ಬರು ಭಾಗವತದಲ್ಲೇ ಬರುವಂತಹ ಪ್ರಸಂಗ ನಿನಗೆ ಇಷ್ಟರಲ್ಲೇನೆ ಸಾವು ಇದೆ ಸಾಯಿತೀಯಾ ಈ ಸುದ್ದಿ ಹೇಳಿದಾಗ ಯಾರ್ಯಾರು ಹಾಗಾಗಿ ವರ್ತನೆ ಮಾಡಿದರು ಪರಿಕ್ಷತ್ ರಾಜನಿಗೆ ಮೊದಲು ಬಂದಿದೆ ಸುದ್ದಿ ಇನ್ನು ಏಳು ದಿವಸಕ್ಕೆ ನೀನು ಮೃತನಾಗ್ತೀಯಾ ಏನು ಮಾಡಿದ ಪರಿಕ್ಷತ್ ರಾಜ ಇದ್ದನ್ನು ಎಲ್ಲ ತಗೊಂಡ ತಂದು ಕೊಟ್ಟು ಏಳು ದಿವಸ ತನಕ ಕಾಲಾವಕಾಶ ಕೊಟ್ಟಿರಲ್ಲ ಬ್ರಾಹ್ಮಣರು ಎಂಥವ್ರು ನೀವು ಸರ್ವತ್ರ ಮೈತ್ರಷ್ಟು ನವೋದ್ವಿಜೆಪಿ ನಮಸ್ಕಾರ ಮಾಡಿ ಕಳಿಸ್ಕೊಟ್ಬಿಟ್ಟೆ ಅದೇ ಸುದ್ದಿಯನ್ನು ಕೇಳಿದವನು ಎಂಟನೇ ಗರ್ಭ ನಿನ್ನನ್ನು ಕೊಲ್ಲತ್ತೆ ತತ್ಕಾಲಕ್ಕೆ ಅಂತ ಏನು ಹೇಳಲಿಲ್ಲ ಇವಂಥರ ಕಾಲ ನಿರ್ದೇಶ ಮಾಡಿಲ್ಲ ಎಂಟನೇ ಗರ್ಭ ಆದರೆ ಎರಡು ದಿವಸ ಅದು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ವರ್ಷದ ತನಕ ನಾರು ಬೇಕು ಕಡೆಯ ತನಕ ಬೇಕಷ್ಟು ಕಾಲಾವಕಾಶ ಇದೆ ಕಂಸನಿಗೆ ತತ್ ಕಾಲಕ್ಕೆ ಯಾರು ಹಡಿತಾರೋ ಅವಳನ್ನೇ ಕೊಂದು ಬಿಡ್ತೇನೆ ಅಂತ ದೇವಕಿ ದೇವಿಯನ್ನೇ ಕೊಲ್ಲಿ ಅಂದ ಮೇಲೆ ಸಾತ್ವಿಕರು ತಾಮಸರು ಇರ್ತಾರೆ ಅನ್ನೋದನ್ನು ಸ್ಪಷ್ಟ ತಿಳಿಬಹುದಾ ಇನ್ನು ಯಾವುದು ಬೇಡಪ್ಪ ದೇವರಿದ್ದಾರೋ ಇಲ್ವ ನಾವು ತೋರಣ್ ಮಾಡ್ಬೇಕ್ರಿ ಹೊತ್ತು ಹೊತ್ತು ಊಟ ಆದರೆ ಸಾಕು ಅಂತ ಏನು ಬೇಡ ಅಂತ ಬಿದ್ದಿರುವಂತಹ ಮೂರ್ಖವರ್ಗ ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ ಸಾತ್ವಿಕರು ಇರ್ತಾರೆ ತಾಮಸರೂ ಇರ್ತಾರೆ ರಾಜಸವೂ ಇದ್ದೇ ಇರ್ತಾರೆ ತ್ರಿವಿಧ ಜೀವಸಂಘಾಸ್ತು ದೇವ ಮಾನುಷ ದಾನವಾ ತತ್ರ ಮುಕ್ತಿ ಯೋಗ್ಯಾ ಮಾನುಷೇಷ ಉತ್ತಮಸ್ತಃ ಮಧ್ಯಮ ಮಾನುಷೇತು ಸ್ಮೃತಿ ಯೋಗ್ಯ ಸದೈವೀ ಅಧವಾ ನಿರಯಾ ಇವ ದಾನವಾಸ್ತುತಮೋಲಯ ಎಲ್ಲ ಪರೀಕ್ಷೆ ಆದರೆ ಬೇರೆಯವರು ಆಕ್ಷೇಪ ಮಾಡಿದಾಗ ನಾವು ಹ್ಯಾ ಪ್ರಮಾಣದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಆ ಶಾಸ್ತ್ರಾರ್ಥ ನಿರ್ಣಯವನ್ನೇ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಆಚಾರ್ಯರು ಎಂದೂ ಅಸುರರಿಗೆ ಮೋಕ್ಷ ಅನ್ನೋದು ಇಲ್ಲ ಸ್ವರವಿರೋಧಿಗಳಿಗೆ ತಾಮಸರಿಗೆ ಮೋಕ್ಷ ಬೇಕಾದ ಅದು ಇಲ್ಲ ಅವರಿಗೆ ಅದರಂತೆ ಸಾತ್ವಿಕರಿಗೆ ಅವರಿಗೆ ತಮಸ್ಸೆ ಇಲ್ಲ ದೇವತೆಗಳಿಗೆ ನರಕದರ್ಶನ ಕೂಡ ಇಲ್ಲ ಇವೆಲ್ಲ ಒಂದೊಂದು ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಯದಾದು ಜ್ಞಾನ ಸದ್ಭಾವೇ ದೈವಗೃಹಂತೆ ತತ್ಪರಂ ತದಾ ಮುಕ್ತರಿ ಯದಾ ಪ್ರತ್ಯಕ್ಷಗೋ ಹರಿ ಜೊತೆಯಲ್ಲೇ ಜ್ಞಾನಿಗಳಿದ್ದಾಗಲೂ ಅವರನ್ನು ಧಿಕ್ಕಾರ ಮಾಡ್ತಾರಲ್ಲ ದೈತ್ಯರು ಆಗ ಅವರಿಗೆ ತಮಸ್ಸು ನಿಶ್ಚಿತವಾಗತ್ತೇ ದುರ್ಯೋಧನನು ಅಲ್ಲಿ ತಾನೇ ಬಂದು ಉಪದೇಶ ನಾರದರು ಉಪದೇಶ ಮಾಡಿದ್ದಾರೆ ಎಲ್ಲ ಜ್ಞಾನಿಗಳು ಉಪದೇಶ ಮಾಡಿದಾಗಲೂ ತಂದೆ ಧೃತರಾಷ್ಟ್ರ ಗಾಂಧಾರಿ ದೇವಿ ತಾಯಿ ವಿಶ್ವಾಚಾರ್ಯರು ದ್ರೋಣಾಚಾರ್ಯರು ಎಲ್ಲ ಜ್ಞಾನಿಗಳು ಉಪದೇಶ ಮಾಡಿದರೂ ಅವನು ಧಿಕ್ಕಾರ ಮಾಡಿದ ಬಡ ಒಂದ ಸಮೀರ ಪೆಟ್ಟಿಂದಲೇ ಮುಕ್ತಿಯು ಕಡೆಗಷ್ಟೇ ಆಯ್ತು ಎಲ್ಲರೂ ಕಡೆಗೆ ಅದನ್ನೇ ಹೇಳಿದ್ರು ನಿನಗೆ ಅದೊಂದೇ ಗತಿ ಬಡ ಇಷ್ಟ ಆಯ್ತಾ ಅವನಿಗೆ ಯಾರಿಗೆ ಇದು ದುರ್ಯೋಧನಿಗೆ ತಮಸ್ಸು ಯಾವಾಗ ನಿಶ್ಚಿತವಾಗುತ್ತೆ ಅಂತಂದರೆ ಮುಖದಲ್ಲೇ ಜ್ಞಾನಿಗಳಿದ್ದರೂ ಅವರನ್ನು ಧಿಕಾರ ಮಾಡ್ತಿರ್ತಾರಲ್ಲ ಅಂಥವರಿಗೆ ತಮಸ್ಸು ನಿಶ್ಚಿತವಾಗುತ್ತೆ ಅದೇನೇ ಜ್ಞಾನಿಗಳಿಗೆ ಯಾವಾಗ ಮೋಕ್ಷ ಇನ್ನೇನು ಹತ್ತಿರದಲ್ಲಿದೆ ಎಂದು ಗೊತ್ತಾಗುತ್ತೆ ಭಗವದ್ದರ್ಶನ ಹತ್ತಿರದಲ್ಲಿದೆ ಎನ್ನುವ ಸೂಚನೆ ಸಿಕ್ಕರೆ ಸಹ ಅವರು ಮೋಕ್ಷ ಯೋಗ್ಯರು ಸ್ಪಷ್ಟ ಗೊತ್ತಾಗುತ್ತೆ ಭಗವಂತ ಅವರಿಗೆ ಬೇಕಬೇಕಾದದನ್ನು ಪೂರೈಸುತ್ತಾ ಇದ್ದಾನೆ ಕಡುಗಡುವರಾಗಿದ್ದರೂ ಆನಂದದಿಂದ ಇದ್ದಾರೆ ಅಂತಂದರೆ ಅಂಥವರಿಗೆ ಅವಶ್ಯವಾಗಿ ಭಗವಂತ ಬರೀತಾನೆ ಎಂದರ್ಥ ಅಂಥವರಿಗೆ ಮುಖ ನಿಶ್ಚಿತ ಅಂತರ್ಥ ಸ್ವಯೋಗ್ಯಯೋಪಾಸನೆಯಾ ತನ್ವಾ ತದ್ಯೋಗ್ಯಯ ತಥಾ ಈ ರೀತಿಯಲ್ಲಿ ತಮ್ಮ ಸ್ವಯೋಗ್ಯ ಉಪಾಸನೆಯನ್ನು ತದ್ಯೋಗ್ಯವಾದಂತಹ ಕ್ರಮದಲ್ಲಿ ಶರೀರವನ್ನು ಪಡೆದು ಯಾರು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಆ ರೀತಿಯಲ್ಲಿ ತನ್ನ ಸಾಕ್ಷಾತ್ಕಾರವನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡುತ್ತಾನೆ ಆರ್ಜ್ಞ ಸದಾತ್ಮೇತಿ ಶುಪಾಸ್ಯೋ ಮಾನುಷೈರ ಎಲ್ಲ ಗುಣಗಳನ್ನು ಚಿಂತನೆ ಮಾಡುತ್ತಾರೆ ಚತುರ್ಮುಖ ಬ್ರಹ್ಮದೇವರು ಮಾತ್ರ ವೇದೋಕ್ತ ಸಕಲ ಗುಣಗಳನ್ನು ಉಪಸಂಹಾರ ಮಾಡುವರು ಅಂದರೆ ಅವರೊಬ್ಬರೇ ಮನುಷ್ಯರು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಅದರಲ್ಲಿ ಮನುಷ್ಯೋತ್ತಮರು ಆನಂದ ಭಗವಂತ ಆನಂದಮಯನಿದ್ದಾನೆ ಜ್ಞಾನ ಸರ್ವಜ್ಞ ಇದ್ದಾನೆ ನೋಡಿ ದೇವರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಇದ್ರೆ ಅಂತ ಯುಕ್ತಿಗಳಿಂದ ಚೆನ್ನಾಗಿ ತಿಳಿದು ಭಗವಂತನಿಗೆ ಎಲ್ಲ ಗೊತ್ತಿದೆ ಎಂದು ಉಪಾಸನೆ ಮಾಡುತ್ತಾರೆ ಆನಂದಮಯ ಇದ್ದಾನೆ ಎಂದು ಉಪಾಸನೆ ಮಾಡುತ್ತಾರೆ ಸತ್ ನಿರ್ದುಷ್ಟನಿದ್ದಾನೆ ಆತ್ಮ ನಮಗೆ ನಿಯಾಮಕ ಇದ್ದಾನೆ ಅಂತ ಚಿಂತನೆ ಮಾಡಿದ್ದಾರೆ ಈಗ ಪ್ರತಿಯೊಂದೂ ಚಿಂತನೆ ಮಾಡುತ್ತಾರೆ ಆ ಕ್ರಮದಲ್ಲಿ ಮನುಷ್ಯೋತ್ತಮರು ಯಥಾಕ್ರಮ ಗುಣೋದ್ರೇಕಾ ತದನ್ನೀರಾವರಿ ಮುಖ್ಯ ಮೇಲೆ ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ ಹೋಗುತ್ತೆ ಚತುರ್ಮುಖ ಬ್ರಹ್ಮ ದೇವ ಸ್ಥನಕ ಅನಂತ ಗುಣಗಳನ್ನು ಚಿಂತನೆ ಮಾಡುತ್ತಾರೆ ಹೌದು ಬ್ರಹ್ಮ ಯಾರು ಚತುರ್ಮುಖ ಬ್ರಹ್ಮ ಅಂತಂದರೆ ರುಜುಗಳು ಅವರ ಕ್ರಮನೇ ಬೇರೆ ಆ ಪದವಿಗೂ ಬರೋರೇ ಬೇರೆ ಅವರ ಯೋಗ್ಯತ ಬೇರೆಯವ್ರಿಗೆ ಬರೋಲ್ಲ ಕಲಿಕೆಯಿಂದ ಆರಂಭ ಮಾಡಿ ಅವರಿಗೆ ವಿಶೇಷ ಅಪರೋಕ್ಷ ಜ್ಞಾನ ಆಗುತ್ತೆ ಸದಾ ಭಗವಂತನ ಅಪರೋಕ್ಷ ಇದ್ದೇ ಇರುತ್ತೆ ವಿಶೇಷ ಅಪರೋಕ್ಷ ಕಲ್ಕಿ ಎನ್ನುವ ಇನ್ನೂರನೇ ಜನ್ಮದಿಂದ ಅವರಿಗೆ ವಿಶ್ವವಾಗುತ್ತೆ ಅವರ ಆಯುರ್ಮಾನ ಬಹಳ ದೊಡ್ಡದು ಇನ್ನೂರನೇ ಜನ್ಮದಿಂದ ಅವರಿಗೆ ಪ್ರಾರಬ್ಧ ಕರ್ಮವನ್ನು ಕಳ್ಕೋತಾ ಬರ್ತಾರೆ ಯಾವ ಪ್ರಾರಬ್ಧ ಸುಖ ಪ್ರಾರಬ್ಧ ಕಳ್ಕೋತಾರಷ್ಟೆ ಅವರಿಗೆ ಯಾವ ದೋಷ ಸಂಪರ್ಕವೇ ಇಲ್ಲ ಅವರಿಗೆ ಹಸುವೆಯ ನೀರಳಿಕೆ ಎಲ್ಲ ಇದೆ ಇದೆ ಅಂತಂತಾರೆ ಹಾಗೆ ಅದ್ಯಾವುದು ಬಾಧಕ ಅಲ್ಲ ನಮಗೆ ಹಸುವೆ ನೀಡಿಕೆ ಎಲ್ಲ ಬೇಕಾಗುತ್ತೆ ಕೆಲವೊಮ್ಮೆ ಮನೆಯಲ್ಲಿ ಬೇಕಾಟು ಭಕ್ಷ್ಯ ಮಾಡಿಬಿಟ್ಟಿದ್ದಾರೆ ಅದು ಏಕಾದಿಶಿ ಇದೆ ಸೂರ್ಯದೃಷ್ಟ ಅಂತ ಕೊಡ್ತೇನೆ ನನಗೆ ಬೇಕಾಟು ಭಕ್ಷ್ಯ ಮಾಡಿಬಿಟ್ಟಿದ್ದಾರೆ ಬಂದು ಬಡಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ತಿನ್ನಲಿಕ್ಕೆ ಹೊಟ್ಟೆ ಇಲ್ಲವೇ ಅಂತ ಹೊರಬೇಕು ಹೌದಾ ಅದಕ್ಕೆ ತಕ್ಕಂತೆ ನಮಗೆ ಹಸು ಬೇಕು ಆಗ ಒಳ್ಳೆ ಹಸು ಇರಬೇಕು ತಿನ್ನಲಿಕ್ಕೆ ಪದಾರ್ಥ ಇದ್ದಾಗ ಚಂದ ಅಲ್ಲ ಹಾಗೆ ಅವರಿಗೆ ಬೇಕಾದಿದ್ದರೂ ಕೂಡ ಅದಕ್ಕೆ ಪೋಷಕವೇ ಹೊರತು ಅವ್ರಿಗೆ ಆನಂದಕಾರಕವೇ ಹೊರತು ಯಾವುದೂ ದುಃಖಕಾರಕ ಅಲ್ಲ ಅವರಿಗೆ ಅವರು ಯಾವುದೇ ರೀತಿಯಲ್ಲೂ ಕೂಡ ದುಃಖ ಆಗಲಿ ದುಮ್ಮಾನಾಗಲಿ ಪಾಪಾದಿ ಸಂಬಂಧಗಳಾಗಲಿ ಲೇಷವೂ ಇರೋಲ್ಲ ಯಾರೋ ಅಂಥವರೇ ಅದಕ್ಕೆ ಅವರಿಗೆ ಅಜ್ಞಾನ ಲೇಷ ಇಲ್ಲ ಕಲಿಸಂಪರ್ಕ ಅವರಿಗೆ ಬರೋದೇ ಇಲ್ಲ ಅವರು ಎಲ್ಲಿರ್ತಾರೆ ಅಂಥ ಕಡೆಯಲ್ಲಿ ಕಲಿಸಂಪರ್ಕ ಇಲ್ಲ ಬ್ರಹ್ಮವಾಯುಗಳು ಅಂಥ ಮಹಾನುಭಾವರವರು ಅಜ್ಞಾನ ಅನ್ಯಥ್ಞಾನ ಲೇಷ ಇಲ್ಲ ಅದಕ್ಕೆ ಅಂಥವರು ಅಂಥವ್ರು ನಮ್ಮನ್ನು ತಿದ್ದುತ್ತಾರೆ ಅವರು ನಮ್ಮ ಆದಿಗುರುಗಳು ಅಂತಂದರೆ ನಾವು ಎಷ್ಟು ಹೆಮ್ಮೆಯಿಂದ ಬದುಕಬೇಕು ಮಧ್ವನು ಅಂತ ಹೇಳೋದ್ರಲ್ಲಿ ಎಷ್ಟು ಹೆಮ್ಮೆ ಇದೆ ಮಧ್ವ ಅನ್ನುವ ಹೆಸರು ಮಧ್ವೋ ನಾಮ ಆದಲ್ಲಿ ಬಂದದ್ದು ಇದು ಇದು ವೇದ ಮಂತ್ರದಲ್ಲಿ ಬಂದದ್ದು ನಾವು ಮಾಧ್ವನು ಅಂತ ಹೇಳಿಕೊಂಡ್ರೆ ಆ ವೇದಮಂತ್ರದ ಸಂಪರ್ಕ ನಮಗೆ ಬರುತ್ತೆ ನಾವು ವೈದಿಕರಾಗ್ತೇವೆ ಅದಕ್ಕೆ ಆಚಾರವನ್ನು ತೋರಿಸಿಕೊಡ್ತಾರೆ ಆ ಕ್ರಮದಲ್ಲಿ ಬ್ರಹ್ಮತ್ವ ಯೋಗ್ಯ ರುಜವಹ ನಾಮದೇವ ಪೃಥಕ್ ಗಣ ಅವರು ಇದ್ದಾರೆ ಬೇರೆ ಯಾರು ಆ ಪದವಿಗೆಲ್ಲ ಬರೋದಿಲ್ಲ ಹಾಗೆ ಬೇರೆ ಬೇರೆ ರುದ್ರಾದಿ ಪದವಿಗಳು ಕೂಡ ಹಳೆಲ್ಲ ವ್ಯತ್ಯಾಸವಾಗಿದ್ದಾವೆ ನಾವು ಯಾವುದನ್ನೂ ಕೂಡ ನಾವು ಅದಾಗ್ತೀವಿ ಇದಾಗ್ತೀವಿ ಅಂತ ಯೋಚನೆ ಮಾಡಬಾರದು ಆ ರೀತಿಯಲ್ಲಿ ಯೋಚನೆ ಮಾಡಿದವರೆಲ್ಲ ಬಿದ್ದಿದ್ದಾರೆ ನಾವು ವಸಿಷ್ಟರಾಗ್ತೇವೆ ನಾವು ವಿಶ್ವಾಮಿತ್ರೇವೆ ಗೋತಮಾದಿ ವಿಷಯಗಳಿಗೆಲ್ಲರಿಗೂ ಕೂಡ ನಾನಾ ತರಹದ ಅನರ್ಥಗಳಾಗಿದ್ದ್ಯಾಕೆ ಅದನ್ನೇ ಅಂದರು ಅಯೋಗ್ಯ ಮಿಚ್ಚಲು ಪುರುಷ ಬೆಳೆದಿಕ್ಕೆ ಹೋದ ಅಂತಂದ್ರೆ ಅವನ ಮೇಲಿಂದ ಕೆಳಗೆ ಹೊತ್ತುಕೊಂಡು ಬೀಳಿತಾನೆ ಪಾಂಡವ್ಯಾದ ಇದೇ ತರಹದಲ್ಲೇ ಆಪತ್ತು ಬಂದಿದ್ದು ಅಚ್ಛುದ್ರ ಸೇವನಾಚ್ೈವ ನಿಷ್ಕಾಮತ್ತು ಅಚ್ಚ ಯೋಗ್ಯತಃ ದ್ರಷ್ಟು ಶಕ್ತುವ ಹರಿ ಸರ್ವೈ ನಾಣ್ಯ ಧಾತು ಕಥಂಚನಾ ಬೆಕ್ಕತ್ತವರಿರಲಿ ಅವನ ಕಿರಾತನು ಹೂಣನು ಆಂಧ್ರನು ಚಂಡಾಲ ಇರಲಿ ಭಗವಂತನನ್ನು ನಾನು ಕಾಣಬಹುದು ಅಂತಂದ್ರೆ ಕಾಣಬಹುದು ಅಂತ ನೋಡಿ ಆಚಾರ್ಯ ಹೇಳ್ಕೊಡೋ ಕ್ರಮ ಹೀಗೆ ಸೂತ್ರ ಮುಕ್ತಿ ಆಗಲ್ಲ ನಾನು ಅಂತ ಅಪಪ್ರಚಾರ ಮಾಡಿದ್ದಾರೆ ಸ್ಪಷ್ಟ ಹೇಳ್ತಾ ಇದ್ದಾರೆ ಅಚ್ಛುದ್ರ ಸೇವನಾಚ್ಛವ ತಮ್ಮ ತಮ್ಮ ಯೋಗ್ಯವಾದ ಕ್ರಮದಲ್ಲಿ ತಮ್ಮ ವಿಹಿತ ಕರ್ಮಾನುಷ್ಠಾನವನ್ನು ಯಾರು ಮಾಡ್ತಿರ್ತಾರೆ ನಿಷ್ಕಾಮತ್ವಾಚ್ ಸ್ವಾಮಿ ನೀ ಪ್ರೀತನಾಗು ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ ಕೀರ್ತಿಗೋ ಪ್ರತಿ ಯಾತಕ್ಕೂ ಅಲ್ಲ ನೀನು ಪ್ರೀತನಾಗಲಿ ಈ ಬಂಧವನ ಕಡೆಯಲಿ ಎಂದು ಅಷ್ಟೇ ನಾ ಮಾಡಿ ಈ ಕ್ರಮದಿಂದ ನಿಷ್ಕಾಮ ಸೇವೆಯನ್ನು ಮಾಡ್ತಾ ಇರ್ತಾನಲ್ಲ ತನ್ನ ಯೋಗ್ಯತೆಗೆ ತಕ್ಕಂತೆ ತಾನು ಮಾಡ್ತಾ ಇದ್ದರೆ ಶಕ್ಯೋ ಹರೇ ನಿತ್ಯಂ ಅದಕ್ಕೆ ದಾಸೀ ಪುತ್ರನಾಗಿದ್ದಾಗಲೂ ನಾರದರ ಪೂರ್ವ ಜನ್ಮದಲ್ಲಿ ಭಗವಂತ ಲೇಷ ಮಾತ್ರ ದರ್ಶನ ಕೊಟ್ಟ ಆದರೂ ಶಾಪಗ್ರಸ್ತವಾದ ಶರೀರಪ್ಪ ಅದಕ್ಕೆ ನಿನಗೆ ಹೆಚ್ಚು ತೋರಿಸೋಲ್ಲ ಆದರೆ ಮುಂದೆ ನನ್ನನ್ನು ಚೆನ್ನಾಗಿ ಕಾಣ್ತೀಯಾ ಈ ಅನುಗ್ರಹ ಮಾಡಿಲ್ಲ ಪರಮಾತ್ಮ ಅದ ಪ್ರತಿಯೊಬ್ಬರಿಗೂ ಭಗವಂತ ದರ್ಶನಕ್ಕೆ ಯೋಗ್ಯನೇ ಆದರೆ ಅದಕ್ಕೊಂದು ಕ್ರಮ ಇದೆ ಹಾಲಲ್ಲೇ ಬೆಣ್ಣೆ ಇದೆ ಹಾಗೆ ತೆಗೀರಿ ನೋಡೋಣ ಹಾಗಲ್ಲ ಹಾಲು ಚೆನ್ನಾಗಿ ಕಾಸು ಹೆಪ್ಪಿಟ್ಟು ಸರಿಯಾಗಿ ಮತ್ತೆ ಇವತ್ತಿಂದ ಕಡಿಬೇಕ್ರಿ ನೀವು ಕಡೀದೇನೆ ಹಾಗೆ ನೀರು ಹಾಕೊಂಡು ತಿಂದುಬಿಡ್ತೇನೆ ಅಂತ ನಾನು ನಾಳೆಯಿಂದ ದದೇ ಹೊರತಾ ಹೋಗಲ್ಲ ಮತ್ತೆ ಚೆನ್ನಾಗಿ ಕಡಿಬೇಕು ಎಂಟು ಪಟ್ಟು ನೀರು ಹಾಕ್ಬೇಕು ಒಳಗಿರುವ ಕೊಬ್ಬು ಬೆಣ್ಣೆ ಎಲ್ಲ ತೆಗೆದು ಬಿಡಬೇಕು ಹಾಗಿದ್ರೆ ಬಳಕೆ ಮಾಡ್ಲಿಕ್ಕೆ ಬರುತ್ತೆ ಸ್ವಲ್ಪ ನೀರ್ ಹಾಕ್ಬಿಟ್ಟಿದ್ದೇನೆ ನೀರು ಹಾಕ್ಬಿಟ್ಟಿದ್ದೇನೆ ಅಂದ್ರೆ ಗಡ್ಗಡ್ಡೆ ಮಜ್ಜಿಗೆ ಹಾಗೆ ಉಳ್ಕೊಂಡ್ಬಿಟ ಅದು ಅಬದ್ಧ ದೇವರಿಗೆ ಮಾಂಸವನ್ನ ಸಮರ್ಪಣೆ ಮಾಡಿದಂತೆ ಧಾತ್ರೀಯವನ ಮಹಾತ್ಮ್ಯರು ಹೇಳ್ತಾರೆ ಏನೇನು ಅಂತ ಎಷ್ಟು ದೊಡ್ಡ ಅಪರಾಧ ಅಂತಾರೆ ಮಾಡಬಾರದು ಅಂತಹದ್ದು ನೀವು ಹಾಲಲ್ಲಿ ತುಪ್ಪ ಇದೆ ನಿಜ ತೆಗಿಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ ಹಾಗೆ ಸರ್ವತ್ರ ಭಗವಂತ ಇದ್ದಾರೆ ಅವನ್ನು ಕಾಣಬೇಕಾಗಿದ್ದರೆ ಒಂದು ಕ್ರಮ ಇದೆ ಆ ಕ್ರಮವನ್ನು ಅನುಸರಣೆ ಮಾಡಿದರೆ ಭಗವಂತ ಸರ್ವೈ ದ್ರಷ್ಟು ಶಕ್ಯ ಅದರಿಂದಾಗಿ ಇವನ್ನೆಲ್ಲ ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ಬೇಕಾ ವಿಮುಕ್ತಯೇ ದಾನ ಮಾಡೋದಾಗಲಿ ತೀರ್ಥ ಸೇವೆಯನ್ನು ತೀರ್ಥಕ್ಷೇತ್ರಾದಿ ಯಾತ್ರ ಆಗಲಿ ಅಥವಾ ತಪಸ್ಸು ಯಜ್ಞ ಯಾಗ ಎಲ್ಲ ಮಾಡೋದು ಕೂಡ ಭಗವಂತನ ಭಕ್ತಿಗೆ ಅಂಗ ತತ್ವಜ್ಞಾನ ಅದರಿಂದ ಆ ಭಕ್ತಿಯನ್ನು ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೆ ಅದೆಲ್ಲ ಅಂಗ ಅದರಿಂದ ನೇರವಾಗಿ ಮುಕ್ತಿ ಅಲ್ಲ ನೇರವಾಗಿ ಮುಕ್ತಿ ಅಂತಂದರೆ ಭಗವಂತನಿಗೆ ಅತ್ಯಂತ ಪ್ರೀತಿಯನ್ನು ತರೋದು ಅಂತಂದರೆ ಆ ಉತ್ಕೃಷ್ಟವಾದ ಭಕ್ತಿ ಯಾಕೆ ಗೋಪಿಕಾಸ್ತ್ರೀಯರಿಗೆ ಅಷ್ಟೊಂದು ವಲ್ಲದ ಪರಮಾತ್ಮ ಒಂದೊಂದೇ ಒಂದೊಂದೇ ಪ್ರಕರಣ ನೋಡ್ತಾ ಹೋಗಿರು ಅದೆಲ್ಲದಕ್ಕೂ ಕಾರಣ ಆ ಉತ್ಕೃಷ್ಟ ಭಕ್ತಿ ಆ ಉತ್ಕೃಷ್ಟ ಭಕ್ತಿ ಎಲ್ಲಿರುತ್ತೋ ಅವರ ಯೋಗ್ಯತೆಗೆ ತಕ್ಕಷ್ಟ ಅವರು ಭಕ್ತಿ ಮಾಡಿದಾಗ ಭಗವಂತ ಅತ್ಯಂತ ಪ್ರಸನ್ನನಾಗ್ತಾನೆ ಅವನು ಎಲ್ಲಿದ್ದರು ಒಬ್ಬ ಪೂಜೆ ಅವಳೇನು ತಪಸ್ಸು ಮಾಡಿಲ್ಲ ಕೇಳಿಕೊಂಡಿರಲಿಲ್ಲ ಏನಿಲ್ಲ ಅವಳ ಒಳಗಡೆಯಲ್ಲೇ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ತಾ ಇದ್ದ ಅವಳು ಅಲ್ಲೇ ಹೋಗಿ ಅವಳನ್ನು ಏಳಲು ಅವಳ ಕೈಯಲ್ಲಿ ಗಂಧ ಅವಳು ಚುಬುಗೆ ಎತ್ತಿ ಅವಳಿಗೆ ಸೌಂದರ್ಯ ಕೊಟ್ಟು ಅವಳನ್ನು ಮದುವೆ ಮಾಡಿಕೊಂಡು ಅದ್ಭುತನಾದ ವಿಶೋಕ ಅನ್ನುವ ಪುತ್ತನ ಕೊಟ್ಟು ಎಲ್ಲೋ ಒಂದು ದೊಗ್ಗಲು ಕಷ್ಟ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದ ಬ್ರಾಹ್ಮಣ ಸ್ತ್ರೀಯರಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ರಾಮಕೃಷ್ಣನಿಗೆ ಬಂದಿದ್ದಾರೆ ನೀವು ಮಾಡಿದ್ದೆಲ್ಲ ತರ್ರಿ ಅಂತಾನೇ ತರಿಸಿಕೊಂಡು ಉದ್ಧಾರ ಮಾಡಿದ್ನಲ್ಲ ನಮ್ಮ ನಮ್ಮ ವಿಹಿತ ಕರ್ಮಾನುಷ್ಠಾನ ಮಾಡುತ್ತಾ ನಾವು ಭಕ್ತಿವಂತರಾಗಿ ಇದ್ದರೆ ದೊಡ್ಡವರಿ ವಿದ್ರೋಹಾದಿಗಳನ್ನು ನಡೆಸದೇ ಇದ್ದರೆ ಮನೆ ಬಾಗಿಲಿಗೆ ಬಂದು ದರ್ಶನ ಕೊಟ್ಟು ಉದ್ಧಾರ ಮಾಡ್ತಾರೆ ಇದೇ ವೇದಶಾಸ್ತ್ರಗಳ ರಹಸ್ಯ ಇದನ್ನು ತೋರಿಸ್ತಾ ಇದನ್ನು ಉಪದೇಶ ಮಾಡುವುದು ಗುರುಗಳಿಗೆ ಲಕ್ಷಣ ಅಂತ ಹೇಳ್ತಾರೆ ಪ್ರಾಯ ಇವತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಅದು ಇನ್ನೊಂದು ಮುಂದಿನ ವಾರಕ್ಕೆ ಹೋಗುತ್ತೆ ಸದಾ ಯಾಕಂದರೆ ಅತ್ಯಂತ ಸಮಗ್ರ ಶಾಸ್ತ್ರಾರ್ಥವನ್ನು ಹೇಗೆ ವಿಮರ್ಶೆ ಮಾಡಬೇಕು ಯಾವ್ದು ಸರಿ ಯಾವ ತಪ್ಪುವಂಥ ಲೇಷ ಲೇಷಗಳಲ್ಲಿ ಪ್ರತಿಯೊಬ್ಬರಿಗೂ ಹೇಗೆ ತಿಳಿಬೇಕು ಇದು ಸ್ತ್ರೀಯರು ಶುದ್ರರು ಬ್ರಹ್ಮಬಂಧುಗಳು ಚಂಡಾಲರು ಎಲ್ಲರೂ ತಿಳಿಯಬೇಕಾದ ವಿಚಾರ ಪ್ರತಿಯೊಬ್ಬರಿಗೂ ಇದರ ಜ್ಞಾನ ಇರಬೇಕು ಈ ಜ್ಞಾನ ಇಲ್ಲದೆ ಇದ್ದರೆ ಭಕ್ತಿ ಬರೋಲ್ಲ ಭಕ್ತಿ ಇಲ್ಲ ಭಗವಂತ ಬದಿಯೋಣ ಇದು ಪ್ರತಿಯೊಬ್ಬರಿಗೂ ಈ ತಿಳುವಳಿಕೆ ಯಾರು ಹೇಳಿದ್ದಾರೆ ಹಾಗೆ ಪುರಾಹಿತರಿಗೆ ತಿಳುವಳಿಕೆನೇ ಇರೋಲ್ಲ ನೀವು ಬೇರೆ ಮತಗಳಲ್ಲೇ ನೋಡಿ ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ದಾಸರಾಯರು ಮಾಡಿಕೊಟ್ಟ ಉಪಕಾರ ಎಷ್ಟು ಅಂತಂದರೆ ಚಿಕ್ಕ ಮಕ್ಕಳಿಗೆ ಕೇಳಿರಿ ನಮ್ಮ ಸಿದ್ಧಾಂತದ ರಹಸ್ಯ ಹೇಳ್ತಾರೆ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಪ್ರತಿಯೊಬ್ಬರಿಗೂ ಗೊತ್ತು ಸತ್ಯ ಜಗಿದು ಪಂಚಭೇದವೋ ನಿತ್ಯಶ್ರೀಗೋ ಎಂದರೇ ಮಕ್ಕಳು ಕೇಳಿ ಹೇಳ್ತಾರೆ ಡಂಗೂರವ ಸಾರಿ ರಯ್ಯ ಡಿಂಗಾರೀಕಾರೆಲ್ಲರೂ ಇವತ್ತಾ ಸಂಸ್ಕಾರ ಕೊಡ್ತಾ ಇಲ್ಲ ಅಂತಿಟ್ಕೊಂಡಿ ಅದು ನಮ್ಮ ದೋಷ ಆದರೆ ಅದಕ್ಕೆಲ್ಲ ಸೌಕರ್ಯವೂ ಕೂಡ ದಾಸರಾಯರಿಂದ ಹಿಡಿದು ಪ್ರತಿಯೊಬ್ಬ ಜ್ಞಾನಿಗಳು ಮಾಡಿಕೊಟ್ಟಿದ್ದಾರೆ ಇದು ಆಚಾರ್ಯರಿಂದ ಶುರುವಾಗಿದ್ದು ಅಂತಹ ತತ್ವಜ್ಞಾನವನ್ನು ಯಾವ ಕ್ರಮದಲ್ಲಿ ಮತ್ತಷ್ಟು ಮತ್ತಷ್ಟು ಬೆಳೆಸಿದ್ದಾರೆ ಆಚಾರ್ಯರು ಸರ್ವಶಾಸ್ತ್ರಾರ್ಥ ನಿರ್ಣಯ ಮೊದಲನೇ ಅಧ್ಯಾಯ ಯಾವ ಕ್ರಮದಲ್ಲಿ ಬೆಳೆಸಿದ್ದಾರೆ ಮುಂದಿನ ವಾರೋಧ್ಯಾ ಅಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತೋ ಹರೆಯ ಮಹಾಸ್ತು ಪ್ರಜಾಪತಿ ಪರಿಪಾಲೋ ಗೊತ್ತಾಗಿದೆ ಬರ್ತೇನೆ ಪುಸ್ತಕ ಅದನ್ನ ಮಾಡಿದ್ದು ಮಾಡ್ಕೊಂಡಿತ್ತು सत्य आहे आपण काय म्हणताय हे मला माहिती नाही पण तुम्ही काय बोलताय हे मला कळत नाहीये मला ऐकायला आवडेल ទ Gesund dub Node ស� Bond playing លំ rapper�៞ះេene ឋ។飯៏ះ plural Boy Rival Man 8 Et K� Kamchuk те Gemari Fatish Mastinya Sala This guy O Why He He Why Paraper Ach G Like Like Him Like ನೀವರ್ಷ ಆಯ್ತಲ್ಲ ತೋಣ ಕೊಟ್ಬಿ ಹಲೋ <mully> ಮನೆಗೆ ಮನೆಗೆ ಹೋಗಿ ಆತನು ವಿಡಿಯೋ ತರ ಮನೆಗೆ ಅಲೆನೋ ಬದಬದ ಅಲ್ಲ ಆಗಲ್ಲ ನೋಡಿ ಮನೆತನ ಆ ತವ್ಯು ಸ್ಕೈಯಸ್ ಆಯೋಕಟ್ಟಲ್ಲ ಅಲ್ಲ ಓದೋಣ ಓದೋಣ ರಹಾಚಿ ಒಂದು ಮಿಟಿ ಇನ್ ಸೀಟ್ ಅಲ್ಲಿ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 ನಮ್ಮೆಂದಿಡಿ ಅಭಯ್ ಅದೇ ಮೂರು ಜನ ತಗೊಂಡು ಹೋಗಿ ಅಲ್ಲಿ ಹೋಗ್ತೇವ ಬರ್ತೇವೆ ಅನ್ಸುತ್ತೆ ನೋವು ಸುಮ್ಮನೆ ಕಲಕಂತ ಕೇಳೋದು ಆ ಇರೋ ಹಾಗೆ ಒಂದು ಆ ಕಲಕಂತ ಆ ಮೇಲಿದೆ ಟಿಪ್ಲನ್ನ ಅಲ್ಲಿಗೆ ಆಂಡ್ ಇರೋ ಒಂದು ಕಲಕಂತ ಇರೋ ಇಲ್ಲ ನಾನು ಅಂತ ಹೇಳೋದು ಇನ್ನೊಂದು ಇನ್ನೊಂದು ಇಲ್ಲ ಅಲ್ಲಿ ಯೋರಸ್ ಅವರು ಅವರ പേರಂತೆ ನಿಮಗೆ ಅವರ ಹಳಗೆ ಇರುತ್ತೆ ಕೇಳ್ತಾರೆ ಮಳೆ ಎಷ್ಟು ಅದೆ ಕೈ ಮಳೆ ನಿಮ್ಮೆಲ್ಲ ಬರ್ತಾರೆ ನಮ್ಮ ವೇನಿಂಗ್ ಕತರ ಮಳೆ ಇದೆ ಬಂತು ಅದರೇ ರೋಡ್ ಬಂತೈತಿ ಬಹಳಷ್ಟು ಜಾಸ್ತಿ ಅದರೋ ಬಸಿಗೆ ಕಾಪಿ ಕಷ್ಟ ಇದೆ ಹಾಗೆ ಇದೆ ನೀವು ಪರಸಲ್ಲೆ ನಿಂತು ನಾನು ತಿಳ್ಸೋಣ ನರ್ಸಿಂಗ್ ಅಲ್ಲಿ ನೀವೆಲ್ಲ ಲವನಸ್ ಸರ್ ಸರ್ Naturally you have full effort Сумable the conclusions you have to look for Most of you are with the left aja has to getます e an upoberts Actually you know and then I want to use the straight But I want to use it To pull out the intendant what kind of newetas that maybe you want the servie ಮತ್ತೆ <laughs> <laughs> <laughs> ನೋಡಿಸ್ಕೊಳ್ಳಿ ಮೊನ್ನೆ ಮೈದರೆ ಹಾಕಿಸ್ಕೊಳ್ಳಿ ಅದೇ ಹಾ ನೋಡಿ ಬೋಲ್ ಬೋಲ್ ವಾಚೋ ನೋಡ್ತಾ ಇರಿ ಆನ್ ಶುರುವಾಗ ತಮ್ಮಿ ಬಿಲ್ ಗೆಲ್ತಾರೆ ಮೊನ್ನೆ ಮಂಗಳವಾರ ಒಂದಿತ್ತು ಇನ್ನೊಂದು ಇದೆ ಮಳೆ ಇತ್ತು ದೇವರನ್ನ ಪೂಜಂಚಿದ್ದಿಲು ಇಲ್ಲಿ ಅಲ್ಲಿ ನಮ್ಮ ಮಧ್ಯಾಂಗಿ ತರಕೇಟ್ ಸಿಗಿರೋದು ಒಳ್ಳೆ ವಿಷಯ ಏನಾ ಫುಲ್ ಆಗಿ ಅದಾರ ಒಂದು ಪೂಜೆಯನ್ನ ಮಾಡಿದ್ವಿ ಮತ್ತೆ ಬರಲ್ಲ ಎಲ್ಲಾ ನಿನ್ನ మనరే ఇనుమితని మాకు వరవ నీరు వస్తురు వరదా. ఆ. నమరే కందురు. వేరే కన మనం పక్కదో ఒక దారి ಅಲ್ಲల బుసేరేగీదరే సంతన వరదా. సంధన నాయత. రైట్. సంధన నాయత. రమరు. రమరు. ప్రసాద్ సార్. సైలెంట్. ఆ. తలువా. ఆ వరల. ఏక్రీ వరై. ఎంత ఆనియా. ఒక మాట మనియా. ಇಲ್ಲ ನಾನು ತಮನ್ನ ಇಲ್ಲಿ ನಾನು ತರಕ್ಕೆ ಬ್ರೇಕಿಂಗ್ ಅಂತ ಹೋಗಿಬಿಡೋಣ ವೈಕೇನೋ ಜರ ಯೂಸರ್ ಅಂತ ಅಂದ್ರೆ ಆ ಹಾಯ್ ಆ ಮೇಲಾ ರಿಪೋರ್ಟ್ ಕಳಿಸಲ್ಲ ಯೋ ಕೈನ ಬಾವೆ ತಿ ಕೈ ಬರಕಸ ಅಯ್ಯೋ ಲಾಕ್ರ್ ಪರ್ಸ್ ಕಂಪ್ಲೀಟ್ ಮಾಡ್ ನಾನು ಆಗ್ಲೇ ಕೊಟ್ಟಿದೆ ನಿನ್ನ ತರ ಕೈನ 1 2 3 ನಮ್ಮ ಮನೆಯ ಜಗ್ಗಬಾಡಿರು ಹೇಳ್ಬೇಕಲ್ಲೆಲ್ಲ ಬರ್ತೀವಂತೇ